ಕೆಲವು ಸಾರ್ವಜನಿಕ ಸಂಸ್ ಸಂಸ್ಥೆಗಳು ಮೈಸೂರು ಸಂಸ್ಥಾನದಲ್ಲಿ ಸಾರ್ವಜನಿಕ ಜೀವನಕ್ಕೆ ಒಂದು ಸಂಘಟಿತ ರೂಪವನ್ನು ಕೊಡುವ ಪ್ರಯತ್ನ ಯಾವಾಗ ಮೊದಲಾಯಿತೋ ಗೊತ್ತು ಮಾಡಲು ನನಗೆ ಸಾಧನ ದೊರೆತಿಲ್ಲ ಮದ್ರಾಸ್ನಲ್ಲಿ ಸಾವಿರದ ಎಂಟುನೂರ ಐವತ್ತೆರಡು ಐವತ್ಮೂರರ ವೇಳೆಗೆ ಪ್ರಯತ್ನ ನಡೆದಿತ್ತು ಸಾವಿರದ ಎಂಟುನೂರ ಸಿಪಾಯಿ ದಂಗೆಗೆ ಹಿಂದೆಯೇ ಮದ್ರಾಸ್ ನೇಟಿವ್ ಅಸೋಸಿಯೇಷನ್ ಎಂಬ ಸಂಸ್ಥೆ ಕೆಲಸ ಮಾಡಿತ್ತು ಗಾಜಲು ಲಕ್ಷ್ಮೀ ನರಸಮು ನರಸು ಚೆಟ್ಟಿ ಜಿ ಪುರುಷೋತ್ತಮ ನಾಯ್ಡು ಮೊದಲಾದ ಪ್ರಜಾಪ್ರಮುಖರು ಆ ಸಂಸ್ಥೆಯ ನಾಯಕರಾಗಿದ್ದರು ಆ ಸಂಸ್ಥೆಯು ವರ್ಷ ವರ್ಷವೂ ಆಧಿಪತ್ಯದ ಸರಕಾರದ ನಡವಳಿಕೆಗಳನ್ನು ಪ್ರಜೆಗಳ ಅಭಿಪ್ರಾಯ ಅಪೇಕ್ಷೆಗಳನ್ನು ಒಂದು ವರದಿಯ ರೂಪದಲ್ಲಿ ವಿಮರ್ಶೆ ಮಾಡಿ ಅದನ್ನು ಇಂಗ್ಲಿ ಇಂಗ್ಲೆಂಡಿನ ಪಾರ್ಲಿಮೆಂಟಿಗೂ ಇಲ್ಲಿಯ ಸರಕಾರಗಳಿಗೂ ತಲುಪಿಸುತ್ತಿತ್ತು ಆ ಸಂಸ್ಥೆಯು ಕೆಲವು ವರ್ತಮಾನ ಪತ್ರಿಕೆಗಳಿಗೂ ಬೆಂಬಲವಾಗಿ ನಿಂತಿತ್ತು ಆ ಸಂಸ್ಥೆಯ ವಾತಾವರಣದಲ್ಲಿ ಬೆಳೆದಿದ್ದವರು ನಮ್ಮ ದಿವಾನ್ ರಂಗಾಚಾರ್ಯರು ಅವರು ಮದ್ರಾಸಿನ ಕೆಲವು ಸಾರ್ವಜನಿಕ ಸಂಸ್ಥೆಗಳಿಗೂ ವೃತ್ತಪತ್ರಿಕೆಗಳಿಗೂ ಕಾರ್ಯಶೀಲ ಸಹಾಯಕರಾಗಿದ್ದರೆಂದು ನಾನು ಕೇಳಿದ್ದೇನೆ ಅವರು ಮೈಸೂರಿನಲ್ಲಿ ಅಧಿಕಾರ ಸ್ಥಾನಕ್ಕೆ ಬಂದ ಮೇಲೆ ಇಲ್ಲಿಯ ರಾಜಕೀಯ ಕ್ಷೇತ್ರದಲ್ಲಿ ಒಂದು ಸಾರ್ವಜನಿಕ ಸಂಸ್ಥೆಯನ್ನು ಸ್ಥಾಪಿಸಲು ಅಂದಿನ ಜನನಾಯಕರನ್ನು ಪ್ರೇರೇಪಿಸಿದ್ದರೆ ಅದರಲ್ಲಿ ಆಶ್ಚರ್ಯವೇನೂ ಇರದು ಅವರು ಅಂಥ ಸೂಚನೆಗಳನ್ನು ಕೊಡುತ್ತಿದ್ದರೆಂದು ನಾನು ಮೈಸೂರಿನ ವೆಂಕಟಕೃಷ್ಣಯ್ಯನವರಿಂದ ಕೇಳಿದ್ದೇನೆ ಆದರೆ ಆ ಸೂಚನೆಗಳು ರೂಪುಗೊಂಡಂತೆ ತೋರುವುದಿಲ್ಲ ರಂಗಾಚಾರ್ಯರು ಅಧಿಕಾರ ಪದವಿಯಲ್ಲಿದ್ದ ಕಾಲ ಎರಡು ವರ್ಷಗಳಿಗೂ ಕಡಿಮೆಯೇ ಗಳಿಗೂ ಕಡಿಮೆಯೇ ಅಷ್ಟರೊಳಗಾಗಿ ಅವರ ಉಪದೇಶ ಫಲಕ್ಕೆ ಬರಲು ಸಮಯ ಸಾಲದೇ ಹೋಗಿರಬಹುದು ಆದರೆ ವಿದ್ಯಾ ಸಂಸ್ಕೃತಿ ಕ್ಷೇತ್ರಗಳಲ್ಲಿ ರಂಗಾಚಾರ್ಯರು ಕೆಲವು ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿಸಿದ್ದರೆಂದು ತೋರುತ್ತದೆ ಅವುಗಳ ಪೈಕಿ ಮೈಸೂರು ಬೆಂಗಳೂರುಗಳ ಲಿಟರರಿ ಯೂನಿಯನ್ ಎಂಬ ಸಾಹಿತ್ಯ ಸಂಘಗಳು ಮುಖ್ಯವಾದವು ಬೆಂಗಳೂರಿನ ಸಾಹಿತ್ಯ ಸಂಘವು ಇಲ್ಲಿಯ ಡಿಸ್ಟಿಕ್ಟು ಕಚೇರಿಯ ಆವರಣದಲ್ಲಿ ಲಾಯ ಸಂಘದ ಅಂಗವಾಗಿ ಈಗಲೂ ಉಳಿದಿದೆ ಅದರ ಆಶ್ರಯದಲ್ಲಿ ಸಾವಿರದ ಎಂಟುನೂರ ಬಂಗಾಳದ ಪಂಡಿತ ಶಿವನಾಥ ಶಾಸ್ತ್ರಿಗಳು ಸಮಾಜ ಸಂಸ್ಕಾರವನ್ನು ಕುರಿತು ಉಪನ್ಯಾಸ ಕೊಟ್ಟರು ರಂಗಾಚಾರ್ಯರು ಆ ಸಂದರ್ಭದಲ್ಲಿ ಹಾಜರಿದ್ದು ಭಾಷಣ ಮಾಡಿದರು ಇದರ ಎಷ್ಟು ಸಂದರ್ಭಗಳಲ್ಲಿ ಅವರು ಆ ಸಂಸ್ಥೆಯ ಕಾರ್ಯಗಳಲ್ಲಿ ಭಾಗವಹಿಸುತ್ತಿದ್ದರಂತೆ ಅದೇ ಸುಮಾರಿನಲ್ಲಿ ಮಹಾರಾಜ ಶ್ರೀ ಶಾಮರಾಜೇಂದ್ರ ಒಡೆಯರಿಗೆ ಒಬ್ಬ ಆಪ್ತೋಪಾಧ್ಯಾಯರನ್ನು ಟ್ವಿಟರ್ ಕಂಪನಿ ನಿಯಮಿಸಬೇಕೆಂದು ರಂಗಾಚಾರ್ಯರು ಉದ್ದೇಶಿಸಿದರು ಉದ್ದೇಶಿಸಿದ್ದರು ಆ ಜವಾಬ್ದಾರಿಯ ಕೆಲಸಕ್ಕೆ ಕನ್ನಡಬಲ್ಲ ಒಬ್ಬ ಮೈಸೂರಿಗನನ್ನೇ ಅರಿಸಿಕೊಳ್ಳಬೇಕೆಂದು ಅವರ ಆಶಯ ನಳದುರ್ಗದ ಕೃಷ್ಣರಾಯರೆಂಬುವರು ಆಗತಾನೇ ಮದ್ರಾಸ್ ವಿಶ್ವವಿದ್ಯಾನಿಲಯದಿಂದ ಎಂಇ ಪಟ್ಟವನ್ನು ಸಂಪಾದಿಸಿಕೊಂಡಿದ್ದರು ಅವರ ವಿಷಯವನ್ನು ರಂಗಾಚಾರ್ಯರು ಯಾರಿಂದಲೋ ಕೇಳಿದ್ದರು ಅವರ ವ್ಯಕ್ತಿ ಭಾಷಣ ಪ್ರಭಾವವನ್ನು ತಾವು ಸ್ವತಃ ಕಂಡುಕೊಳ್ಳಬೇಕೆಂದು ಅದಕ್ಕಾಗಿ ಬೆಂಗಳೂರಿನ ಸಾಹಿತ್ಯ ಸಂಘವು ಅವರಿಂದ ಒಂದು ಉಪನ್ಯಾಸವನ್ನು ಏರ್ಪಡಿಸುವಂತೆ ಸಲಹೆ ಕೊಟ್ಟರಂತೆ ಅದರ ಮೇರೆಗೆ ಕೃಷ್ಣರಾಯರ ಉಪನ್ಯಾಸ ನಡೆಯಿತು ರಂಗಾಚಾರ್ಯರು ಹಾಜರಿದ್ದರು ಅವರು ಉಪನ್ಯಾಸಕರ ವಿದ್ವತ್ತನ್ನು ಮೆಚ್ಚಿ ಅವರನ್ನು ಅಟಾಚಿ ಎಂಬ ಸಹಾಯಕಾಧಿಕಾರ ಸ್ಥಾನಕ್ಕೆ ನೇಮಿಸಿದರಂತೆ ಆ ಕಾಲದಲ್ಲಿ ಹೀಗೆ ಉಪಯುಕ್ತವಾಗಿದ್ದದ್ದು ಬೆಂಗಳೂರಿನ ಲಿಟರರಿ ಯೂನಿಯನ್ ಸರ್ ಕೆ ಶೇಷಾದ್ರಯ್ಯರವರ ಕಾಲದಲ್ಲಿ ಸಾರ್ವಜನಿಕ ರಾಜಕೀಯಕ್ಕೆ ಹೆಚ್ಚು ಪ್ರೋತ್ಸಾಹವಿದ್ದಂತೆ ತೋರುವುದಿಲ್ಲ ಅದು ಅಧಿಕಾರ ದರ್ಪದ ಕಾಲ ಶೇಷಾದ್ರಯ್ಯರವರು ಸ್ವತಃ ಮಹಾ ಸಾಮರ್ಥ್ಯವಂತರಾಗಿದ್ದದ್ದು ಮಾತ್ರವೇ ಅಲ್ಲದೆ ಅವರ ಸುತ್ತಮುತ್ತ ಒಂದು ಸಮರ್ಥ ಜನದ ತಂಡ ಸೇರಿಕೊಂಡು ಅವರಿಗೆ ಬಲ ಹೆಚ್ಚಿನ ಸಂಗತಿ ಇವು ಉಪಜೀವಿ ವರ್ಗವು ಶೇಷಾದ್ರಯ್ಯರವರ ತೇಜಸ್ಸನ್ನು ಪ್ರಭಾವವನ್ನು ಎಲ್ಲೆಲ್ಲೂ ಕೊಂಡಾಡಿ ಹರಡು ಹರಡುತ್ತಿದ್ದುದರಿಂದ ಜನವೆಲ್ಲ ಆ ಹೆಸರಿನ ಹಿರಿಮೆಗೆ ಮನಸೋತಿತ್ತು ಎಲ್ಲವನ್ನೂ ನೋಡಿಕೊಳ್ಳಲು ಸರ್ವಶಕ್ತರಾದ ದಿವಾನರಿರುವಲ್ಲಿ ಪ್ರಜೆಗಳು ಸ್ವತಃ ಏಕೆ ಚಿಂತಿಸಬೇಕು ಇಂಥ ಮನೋವೃತ್ತಿ ಆಗ ಪ್ರಬಲಿಸಿತ್ತೆಂದು ತೋರುತ್ತದೆ ದೇಶಾಭಿಮಾನಿ ಮುಂತಾದ ಒಂದೆರಡು ಪತ್ರಿಕೆಗಳ ಆಕ್ಷೇಪಣೆಗಳು ಪ್ರಜಾ ಪ್ರತಿನಿಧಿ ಸಭೆಯಲ್ಲಿ ಕೆಲ ಮಂದಿ ಸದಸ್ಯರು ಮಾಡುತ್ತಿದ್ದ ಟೀಕೆಗಳು ಇವಿಷ್ಟನ್ನು ಬಿಟ್ಟರೆ ಶೇಷಾದ್ರಯ್ಯರವರ ಕಾಲದಲ್ಲಿ ಸಾರ್ವಜನಿಕ ಧ್ವನಿ ಕೇಳ ಬಂದಂತಿಲ್ಲ ಸಾವಿರದ ಎಂಟುನೂರ ಒಂದು ವಿಶೇಷ ಸಂಗತಿ ನಡೆಯಿತು ಆಗ ಪ್ರಜಾಪ್ರತಿನಿಧಿ ಸಭೆಯು ವರ್ಷಕ್ಕೊಂದು ಸಾರಿ ಮಾತ್ರ ಸೇರುತ್ತಿತ್ತು ಸರಕಾರದ ದಿನಂಪ್ರತಿಯ ಆಡಳಿತವನ್ನು ಪರೀಕ್ಷೆ ಕೆಲಸವನ್ನು ವರ್ಷದಾದ್ಯಂತವೂ ನಡೆಸಲು ಅದಕ್ಕೆ ಯಾವ ಉಪಕರಣಾಂಗವೂ ಇರಲಿಲ್ಲ ಒಂದು ವರ್ಷದ ಅಧಿವೇಶನ ಮುಗಿದ ಬಳಿಕ ಮತ್ತೊಂದು ಅಧಿವೇಶನ ಬರುವವರೆಗೂ ಪ್ರಜಾಪ್ರತಿನಿಧಿ ಸಭೆಯ ಹೆಸರಿನಲ್ಲಿ ಸರ್ಕಾರಕ್ಕೆ ಆಗಾಗ ಸಲಹೆ ಸೂಚನೆಗಳನ್ನು ಕೊಡಲು ಸಭೆಯ ಪ್ರತಿನಿಧಿಯಾಗಿ ಒಂದು ಕೇಂದ್ರ ಸಮಿತಿ ನೇಮಕವಾಗತಕ್ಕದ್ದು ಯುಕ್ತವೆಂದು ಕೆಲ ದಿವಾನ್ ಶೇಷಾದ್ರಯ್ಯರವರಿಗೆ ಭಿನಯಿಸಿದರು ಹಾಗೆ ಸಲಹೆ ಕೊಟ್ಟವರಲ್ಲಿ ದೇಶೀಯರಾದ ಎಂ ವೆಂಕಟಕೃಷ್ಣಯ್ಯನವರು ಡಿ ವೆಂಕಟರಾಮಯ್ಯನವರು ಸಿ ಶ್ರೀನಿವಾಸರಾಯರು ಇಂಥವರ ಜೊತೆಗೆ ರೆವರೆಂಡ್ ಹೇಗ್ ಕಾಫಿ ಪ್ಲಾಂಟರ್ ಆಂಡರ್ಸನ್ ಮುಂತಾದ ವಿದೇಶಿಯರೂ ಸೇರಿದ್ದರು ಅವರ ಸಲಹೆ ಶೇಷಾದ್ರಯ್ಯರವರಿಗೆ ಒಪ್ಪಿತವಾಗಲಿಲ್ಲ ಅದರ ಆ ಪ್ರತಿನಿಧಿ ಸಭೆಯ ಸದಸ್ಯರು ತಾವೇ ಸ್ವತಂತ್ರವಾಗಿ ಸಭೆ ನಡೆಸಿ ಒಂದು ಸ್ಥಾಯಿ ಸಮಿತಿಯನ್ನು ನಿಯಮಿಸಿ ಆ ಸಮಿತಿಯನ್ನು ಸರ್ಕಾರವು ಪ್ರಜಾಪ್ರತಿನಿಧಿ ಸಭೆಯ ಕಾರ್ಯಾಂಗವಾಗಿ ಅಂಗೀಕರಿಸಬೇಕೆಂದು ಸರ್ಕಾರದ ವರದಿ ವರದಿಗಳನ್ನು ಶಾಸನ ಯೋಜನೆಗಳನ್ನು ಇತರ ಮುಖ್ಯ ಕಾಗದ ಅಭಿಪ್ರಾಯದ ಬಗ್ಗೆ ಆ ಸಮಿತಿಗೆ ಕಳುಹಿಸಬೇಕೆಂದು ನಿರ್ಣಯಗಳನ್ನು ಮಾಡಿ ಸರ್ಕಾರಕ್ಕೆ ಕಳುಹಿಸಿದರು ಶೇಷಾದ್ರಯ್ಯರವರ ಸರ್ಕಾರವು ಆ ಬೇಡಿಕೆಗೆ ಯಾವ ಉತ್ತರವನ್ನು ಕೊಡಲಿಲ್ಲ ಸಭೆಯ ಮುಂದಿನ ಅಧಿವೇಶನದಲ್ಲಿ ಕೆಲ ಸದಸ್ಯರು ಈ ವಿಚಾರವನ್ನೆತ್ತಿದರು ಸದಸ್ಯರು ನಮ್ಮ ಸ್ಥಾಯಿ ಸಮಿತಿಯ ಕಾಗದಕ್ಕೆ ಸರಕಾರದ ಜವಾಬಿಲಿ ಶೇಷಾದ್ರಯ್ಯರ್ ನಿಮ್ಮ ಆ ಸಮಿತಿ ಸುಟ್ಟು ಹೋಯಿತು ಸದಸ್ಯರು ಆ ಸಮಿತಿಯಲ್ಲಿ ಸುಡದವರು ಇದ್ದಾರೆ ಶೇಷಾದ್ರಯ್ಯರ್ ಹಾಗಾದರೆ ಅವರನ್ನು ಹೂಳಲಾಗಿದೆ ಸರ್ಕಾರದ ಮುಖ್ಯಸ್ಥರು ಈ ರೀತಿ ಆಡಿದಾಗ ಅದಕ್ಕೆ ಪ್ರತಿ ಬೇಕಾದಷ್ಟು ಧೈರ್ಯವು ಸ್ವಾರ್ಥ ನಿರಪೇಕ್ಷೆಯೂ ಉಳ್ಳ ಆಗ ಹೆಚ್ಚಾಗಿರಲಿಲ್ಲ ಕೆಲವರು ಅಧಿಕಾರ ಪಕ್ಷದೊಡನೆ ಸೇರಿ ನಕ್ಕ ಬಹುಜನ ಉಪೇಕ್ಷೆಯಿಂದಿದ್ದರು ಪ್ರತಿನಿಧಿ ಸಭೆಯ ಸ್ಥಾಯಿ ಸಮಿತಿಯ ಆಲೋಚನೆಯು ಬರಿಯ ಆಲೋಚನೆಯಾಗಿಯೇ ಉಳಿದುಕೊಂಡಿತು ನನಗೆ ತಿಳಿದ ಮಟ್ಟಿಗೆ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರನ್ನು ಸ್ವತಂತ್ರವಾಗಿ ಸಂಘಟನೆ ಮಾಡಬೇಕೆಂಬ ಪ್ರಯತ್ನ ಮೊದಲು ನಡೆದದ್ದು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಆಗ ನಾನು ದಿವಾನ್ ರಂಗಾಚಾರ್ಯರ ಜೀವನಚರಿತ್ರೆಯನ್ನು ಬರೆದಿದ್ದೆ ಅವರ ಪ್ರಜಾತಂತ್ರ ಕಲ್ಪನೆಯ ಪ್ರಭಾವ ನನ್ನ ಮನಸ್ಸಿನಲ್ಲಿ ಹೊಸದಾಗಿ ತುಂಬಿತ್ತು ಆ ಉತ್ಸಾಹದಲ್ಲಿ ನಾನು ಮೈಸೂರಿಗೆ ಹೋಗಿ ವೆಂಕಟಕೃಷ್ಣೆಯನ್ನವರೇ ಮುಂತಾದ ಪ್ರಮುಖರನ್ನು ದರ್ಶನ ಮಾಡಿ ನನ್ನ ಯೋಚನೆಯನ್ನು ಅವರಿಗೆ ಅರಿಕೆ ಮಾಡಿದೆ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರು ಸರಕಾರಕ್ಕೂ ಪ್ರಜೆಗೂ ನಡುವೆ ಒಂದು ಸೇತುವೆಯಂತೆ ಇರುತ್ತಾರೆ ಅವರು ಒಂದು ಪಕ್ಕದಲ್ಲಿ ಪ್ರಜೆಯ ಮನಸ್ಸನ್ನು ತಿಳಿದುಕೊಳ್ಳುತ್ತಿರಬೇಕು ಇನ್ನೊಂದು ಪಕ್ಕದಲ್ಲಿ ಸರ್ಕಾರದ ಮನಸ್ಸನ್ನು ತಿದ್ದುತ್ತಿರಬೇಕು ಈ ಕೆಲಸ ಸಾರ್ಥಕವಾಗಬೇಕಾದರೆ ಅವರು ವರ್ಷದ ಮುನ್ನೂರ ದಿವಸದಲ್ಲಿ ಒಂದು ನಾಲ್ಕೈದು ದಿನ ಮಾತ್ರ ಮೈಸೂರಿಗೆ ಬಂದು ಕುಳಿತು ಮಾತನಾಡಿ ಸಾಲದು ತಿಂಗಳು ತಿಂಗಳು ಅವರು ಆ ಕೆಲಸವನ್ನು ಮಾಡುತ್ತಿರಬೇಕು ಆ ಕೆಲಸಕ್ಕೆ ಸಾರ್ಥಕವಾಗಿ ಅವರು ಒಂದು ಸಂಸ್ಥೆಯನ್ನು ಸ್ಥಾಪಿಸಿಕೊಳ್ಳಬೇಕು ಆ ಸಂಸ್ಥೆಯ ಕಾರ್ಯಸಮಿತಿಗಳು ಈ ಕಡೆ ಪ್ರಜಾ ಜನವನ್ನು ಆ ಕಡೆ ಸರಕಾರವನ್ನು ಸತ ಸಂತತವಾಗಿ ಮಾಡುತ್ತಿರಬೇಕು ಇದು ನಾನು ಮಾಡಿದಾರಿಕೆ ಆ ಸಂದರ್ಭದಲ್ಲಿ ಆಗ ಪ್ರಜಾ ಪ್ರತಿನಿಧಿ ಸಭೆಯ ಯುವಕ ಸದಸ್ಯರಾಗಿದ್ದ ಹಾಸನದ ಎಚ್ ವಿ ರಂಗಸ್ವಾಮಿಯವರನ್ನು ನಾನು ನಾಲ್ಕಾರು ಸಾರಿ ಕಂಡು ಜೂಜುವಾರಿ ಮಾಡಿದ್ದು ನನಗೆ ಚೆನ್ನಾಗಿ ಜ್ಞಾಪಕವಿದೆ ನಾನು ಮಾಡಿದ್ದ ಸೂಚನೆ ವೆಂಕಟಕೃಷ್ಣಯ್ಯನವರಿಗೆ ಒಪ್ಪ ಅವರು ಇತರರನ್ನು ಒಪ್ಪಿಸಿದರು ಅದರಂತೆ ಒಂದು ದಿನ ಸಂಜೆ ಮೈಸೂರು ನಂಜರಾಜ್ ಬಹದ್ದೂರ್ ಕ್ಷೇತ್ರದಲ್ಲಿ ಸಭೆ ಸೇರಿ ಅಲ್ಲಿ ಮೈಸೂರು ಸಾರ್ವಜನಿಕ ಸಭೆ ಎಂಬ ಸಂಸ್ಥೆಯು ಸ್ಥಾಪಿತವಾಯಿತು ಅಡ್ವೊಕೇಟರಾಗಿದ್ದ ಶ್ರೀ ಸಂತೆಬಾಚಹಳ್ಳಿ ನಂಜಪ್ಪನವರು ಕಾರ್ಯದರ್ಶಿಯಾಗಿ ನಿಯಮಿತವಾದರು ಸನ್ ಸಂತೆ ಬಾಚಹಳ್ಳಿ ನಂಜಪ್ಪನವರು ದೊಡ್ಡ ಮನುಷ್ಯರು ಸಾತ್ವಿಕರು ಅವರನ್ನು ಜನಪ್ರಿಯನ ಪ್ರಿಯರನ್ನಾಗಿ ಮಾಡಿದ್ದ ಗುಣಗಳಲ್ಲಿ ಮುಖ್ಯವಾದವು ಎರಡು ಅವರ ಹಾಸ್ಯರಸಿಕತೆ ಎರಡು ಸ್ವರ್ಗಸಾಧ ಕೈಬರಹ ಅವರಿಗಿಂತ ಸುಂದರವಾಗಿ ಕನ್ನಡ ಬರೆಯಬಲ್ಲವರು ಬಹು ವಿರಳ ಹಾಗೆಯೇ ಕತೆ ಹೇಳಿ ನೆಗೆಸುವುದರಲ್ಲಿಯೂ ಅವರಿಗೆ ಸಮಾನರೂ ಅಪರೂಪ ಸಭೆಯ ಕಾರ್ಯಕ್ಕಾಗಿ ನಿಯಮಾವಳಿಯ ಕರಡು ಪ್ರತಿಯನ್ನು ನಾನು ಬರೆದಿದ್ದೆ ಅದನ್ನು ಸಭೆಯವರು ಸಿದ್ದಿ ಅಂಗೀಕರಿಸಿ ಅಚ್ಚು ಮಾಡಿಸಿದ್ದರು ಆದರೆ ಆ ಸಭೆಯ ಕಾರ್ಯಗಳೇನು ಉದ್ದೇಶಪಟ್ಟಿದ್ದಂತೆ ನಡೆಯಲಿಲ್ಲ ಆ ಸಂಸ್ಥೆ ಎರಡು ಮೂರು ವರ್ಷ ಮಾತ್ರದ್ದಾಗಿದ್ದು ಕಣ್ಮರೆಯಾಯಿತು ಸರಕಾರದ ಪುರಸ್ಕಾರವಿಲ್ಲದೆ ಸ್ವಂತ ಲಾಗೋಡಿನಿಂದ ಕೆಲಸ ಮಾಡಬೇಕಾಗಿದ್ದ ಸಂಸ್ಥೆ ಇನ್ನೇನಾದಿತ್ತು ಹಣ ಹಣಕಾಸಿಲ್ಲದ ಸಾರ್ವಜನಿಕ ನಿ ಇಷ್ಟೆ ಈ ಸುಮಾರಿನಲ್ಲಿ ಬೆಂಗಳೂರಿನಲ್ಲಿ ಸಾರ್ವಜನಿಕ ವಿಷಯದಲ್ಲಿ ನವೋತ್ಸಾಹಭರಿತರಾದ ಯುವಕರು ಕೆಲವರಿದ್ದರು ಅವರಿಗೆ ಆಶ್ರಯವಾಗಿದ್ದದ್ದು ಚಿಕ್ಕಪೇಟೆಯಲ್ಲಿ ಶ್ರೀ ಕೆಎಸ್ ಕೃಷ್ಣಯ್ಯರವರ ಮನೆ ಕೃಷ್ಣಯ್ಯರು ಗಣ್ಯ ಮತ್ ಮನೆತನದವರು ಆ ಕಾಲದಲ್ಲಿ ಹಾಗೆ ಪ್ರಸಿದ್ಧ ಕುಟುಂಬದವರಾಗಿ ಬಿಎ ಪಾಸ್ ಮಾಡಿದ ವಿದ್ಯಾವಂತರು ಸರಕಾರದ ಚಾಕರಿಯನ್ನು ಸಂಪಾದಿಸಬೇಕೆಂದು ಇಷ್ಟಪಟ್ಟ ಅವರಿಗೆ ಅದು ಅಸಾಧ್ಯವಾಗುತ್ತಿರಲಿಲ್ಲ ಕೃಷ್ಣಯ್ಯರವರು ಆ ಮನಸ್ಸು ಬಿಡದೆ ಸ್ವತಂತ್ರ ಜೀವಿಕಾವೃತ್ತಿಯಿಂದ ಬಾಳಬೇಕೆಂದು ನಿಶ್ಚಯ ಮಾಡಿದ್ದವರು ಅವರ ಸುತ್ತಮುತ್ತ ನಾವು ನಾಲ್ಕಾರು ಮಂದಿ ಸೇರಿಕೊಂಡೆವು ಅವರ ವಿಶಾಲವಾದ ಮನೆ ವಿಶಾಲವಾದ ಮನಸ್ಸು ನಿಗರ್ವಿ ನಿಗರ್ವಿತೆ ನೀತಿಶೀಲತೆ ಸ್ನೇಹ ತತ್ಪರತೆ ಔದಾರ್ಯ ಕ್ಷಮೆ ವಿದ್ವದಾಭಿಮಾನ ಈ ಗುಣಗಳಿಂದ ಅವರ ಆಶ್ರಯ ಆಕರ್ಷಕವಾಗಿತ್ತು ಇದರ ಜೊತೆಗೆ ಕೆಟಿ ಅಪ್ಪಣ್ಣನವರ ಹಿಂದೂ ಕಾಫಿ ಕ್ಲಬ್ ಸಮೀಪದಲ್ಲಿಯೇ ಇದ್ದದ್ದು ಮತ್ತೊಂದು ಆಕರ್ಷಣೆ ಸಾಮಾನ್ಯವಾಗಿ ನಾವು ಏಳಂಟು ಮಂದಿ ಪ್ರತಿನಿತ್ಯವು ಬೆಳಿಗ್ಗೆ ಸಂಜೆ ಕೃಷ್ಣಯ್ಯನವರ ಮನೆಯಲ್ಲಿಯೇ ಇರುತ್ತಿದ್ದೆವು ಅಲ್ಲಿಗೆ ನಾಲ್ಕಾರು ವರ್ತಮಾನ ಪತ್ರಿಕೆಗಳು ಬರುತ್ತಿದ್ದವು ಅವುಗಳ ಪೈಕಿ ಅರವಿಂದ ಘೋಷರ ಒಂದೇ ಮಾತರಂ ದಿನಪತ್ರಿಕೆ ಕರ್ಮಯೋಗಿ ವಾರ ಇಂಗ್ಲಿಷ್ ಪತ್ರಿಕೆಗಳು ಬಹು ಉತ್ತೇಜಕಗಳಾಗಿದ್ದವು ಅದು ಬಂಗಾಳಿ ಚಳವಳಿಯ ಕಾಲ ತಿಲಕರ ಕಾಲ ನಮ್ಮ ಕಾಫಿ ಫಲಹಾರಗಳ ನಡುವ ನಡುವೆ ಸಾರ್ವಜನಿಕ ಜಿಜ್ಞಾಸೆಗಳು ನಡೆಯುತ್ತಿದ್ದವು ಆಗ ಹುಟ್ಟಿದ ಸಮಾರಂಭಗಳ ಪೈಕಿ ಪ್ರಸಿದ್ಧ ದೇಶಭಕ್ತರ ಜ್ಞಾಪಕೋತ್ಸವಗಳದು ಒಂದಂಶ ಹೀಗೆ ನಡೆದದ್ದು ಹಿಂದೆ ಡಿ ವೆಂಕಟರಾಮಯ್ಯನವರನ್ನು ಕುರಿತ ಪ್ರಕರಣದಲ್ಲಿ ನಾನು ಪ್ರಸ್ತಾಪಿಸಿರುವ ಜಾನಡೆ ಜ್ಞಾಪಕೋತ್ಸವ ಕೆಟಿ ಅಪ್ಪಣ್ಣನವರು ನಮಗೆ ಪ್ರೋತ್ಸಾಹಕರಾಗಿಯೋ ಸಹಾಯಕರಾಗಿಯೋ ಇದ್ದರು ಅವರು ಅಹಮದ್ ಬಿಲ್ಡಿಂಗ್ ಕಟ್ಟಡದಲ್ಲಿ ಹಿಂದೂ ರೆಸ್ಟೋರೆಂಟ್ ಎಂಬ ಉಪಾಹಾರ ಮಂದಿರವನ್ನು ಪ್ರಾರಂಭಿಸಿದ ಮೇಲೆ ಅವರು ಚಿಕ್ಕಪೇಟೆಯಲ್ಲಿದ್ದ ಹಿಂದೂ ಕಾಫಿ ಕ್ಲಬ್ ಜಾಗ ಬಿಡುವಾಯಿತು ಆ ಕಟ್ಟಡದಲ್ಲಿ ಶ್ರೀರಾಮಕೃಷ್ಣ ಸೇವಾ ಎಂಬ ಸಂಸ್ಥೆಯನ್ನು ಪಕ್ರಮಿಸಿ ಪ್ರಕ್ರಮಿಸಿ ಅದರಲ್ಲಿ ಒಂದು ವಾಚನಾಲಯವನ್ನು ಗ್ರಂಥ ಭಂಡಾರವನ್ನು ಏರ್ಪಡಿಸಿದ್ದೆವು ಅದು ನವರಾತ್ರಿಯ ಕಾಲದಲ್ಲಿ ಅಂದು ಕೃಷ್ಣಯ್ಯರು ನಾವು ಮೇಜು ಬೆಂಚುಗಳನ್ನು ಹೊತ್ತು ತಂದದ್ದು ನನ್ನ ಜ್ಞಾಪಕದಲ್ಲಿ ನಿಂತಿದೆ ಆ ವಾಚನಾಲಯ ಸುಮಾರು ಒಂದು ವರ್ಷ ನಡೆಯಿತು ಅದಕ್ಕೆ ಬರುತ್ತಿದ್ದ ಚಂದಾಹಣವು ಬಾಡಿಗೆಗೂ ದೀಪದ ಕಚ್ಚಿಗೂ ಗೊತ್ತಿರಲಿಲ್ಲ ಮೂಲ ಕೊಟ್ಟಂತೆಯೇ ಕಂಬ ಸಂಬರ್ಥಿಯ ಹಣವನ್ನು ಕೃಷ್ಣಯ್ಯರವರೇ ಆಗಾಗ ಸರಿ ಮಾಡುತ್ತಿದ್ದರು ಅಷ್ಟರಲ್ಲಿ ಕೃಷ್ಣಯ್ಯರವರು ಕೊಂಡುಕೊಳ್ಳಬೇಕಾಗಿ ಬಂದ ಐರಿಷ್ ಪ್ರೆಸ್ ಎಂಬ ಮುದ್ರಣ ಕಾರ್ಖಾನೆಯನ್ನು ಅವರು ಸಿದ್ದಿಕಟ್ಟೆಯಲ್ಲಿಯ ಗುಂಡೋಪಾಂತರ ಮನೆಯ ಕಟ್ಟಡಕ್ಕೆ ಸಾಗಿಸಬೇಕಾಯಿತು ಆ ಕಟ್ಟಡಕ್ಕೆ ಸೇರಿದಂತೆ ಬೀದಿಯ ಒಂದು ಸ್ವತಂತ್ರವಾದ ಕೊಠಡಿ ಇತ್ತು ಅದು ನಮ್ಮ ಮುಂದಿನ ಕಾರ್ಯಕ್ಷೇತ್ರವಾಯಿತು ಅಲ್ಲಿ ಪಾಪ್ಯುಲರ್ ಎಜುಕೇಷನ್ ಲೀಗ್ ಎಂಬ ಸಂಸ್ಥೆಯನ್ನು ಆರಂಭಿಸಿದವು ಅದರಲ್ಲಿ ವಾಚನಾಲಯದ ಜೊತೆಗೆ ವಾರವಾರವೂ ಉಪನ್ಯಾಸಗಳು ಕಾವ್ಯವಾಚನಗಳು ಆಗುತ್ತಿದ್ದವು ಎಂಜಿ ವರದಾಚಾರ್ಯರು ಅಲ್ಲಿ ನಾಲ್ಕಾರು ಸಲ ಭಾಷಣ ಮಾಡಿದರು ಆ ಸಂಸ್ಥೆಯು ಮಾಗಡಿ ರಸ್ತೆಯಲ್ಲಿದ್ದ ಕುಷ್ಠರೋಗದ ಮತ್ತು ಅನಿವಾರಣೀಯ ರೋಗಗಳ ಆಸ್ಪತ್ರೆಯಲ್ಲಿ ದೀಪಾವಳಿಯ ಹಬ್ಬದ ನಿಮಿತ್ತ ಸವಿ ತಿಂಡಿಯನ್ನು ಹಂಚುವ ಏರ್ಪಾಟನ್ನು ಕೈಗೊಂಡಿತ್ತು ಇದನ್ನು ಕುರಿತು ಬೇರೆ ಕಡೆ ಬರೆದಿದ್ದೇನೆ ಆ ಸೇವಾ ಕಾರ್ಯ ನಾಲ್ಕೈದು ವರ್ಷ ನಡೆಯಿತು ಆಗಿನ ಮತ್ತೊಂದು ಸೇವಾ ಕಾರ್ಯ ಗುಡ್ಶೆಡ್ ರೋಡಿನಲ್ಲಿ ರೈಲ್ವೆ ಜಾಗಕ್ಕೆ ಹತ್ತಿರವಿರುವ ದೇವಸ್ಥಾನದಲ್ಲಿ ರಾತ್ರಿ ಪಾಠಶಾಲೆಯನ್ನು ನಡೆಸಿದ್ದು ಅದು ಮಿಲ್ ಕೂಲಿಗಳು ಮತ್ತು ಇತರ ಕೆಲಸಗಾರರು ಹೆಚ್ಚಾಗಿ ವಾಸ ಮಾಡುತ್ತಿದ್ದ ಪ್ರದೇಶ ಅವರ ಪ್ರಯೋಜನಕ್ಕಾಗಿ ಗೋಖಲೆಯವರ ಹೆಸರಿನಲ್ಲಿ ಆ ನೈಟ್ ಸ್ಕೂಲ್ ಅನ್ನು ನಡೆಸಬೇಕೆಂದು ಸಂಕಲ್ಪಿಸಿದೆವು ಅದಕ್ಕೆ ಅನುಕೂಲವಾಗಿ ಶ್ರೀ ಹನುಮಂತಯ್ಯ ಎಂಬುವರು ಅಲ್ಲಿ ಉಪಾಧ್ಯಾಯರಾಗಿರಲು ದೊರೆತರು ಅವರು ಉತ್ಸಾಹಿಗಳು ಕೆಲವು ಕಾಲದ ತರುವಾಯ ಅವರು ಕುರುಬರ ಚರಿತ್ರೆ ಎಂಬ ಗ್ರಂಥವನ್ನು ಬರೆದದಲ್ಲದೆ ಕುರುಬ ಜನಾಂಗದ ಪತ್ರಿಕಾ ಪ್ರಯತ್ನವನ್ನು ಮಾಡಿದ್ದರು ಹನುಮಂತಯ್ಯನವರ ಉತ್ಸಾಹ ಶ್ರದ್ಧೆಗಳ ಫಲವಾಗಿ ಆ ರಾತ್ರಿ ಪಾಠಶಾಲೆ ಚೆನ್ನಾಗಿ ನಡೆಯಿತು ಎರಡು ಮೂರು ವರ್ಷಗಳ ತರುವಾಯ ಅದರ ಯಜಮಾ ಯಜಮಾನ್ಯವನ್ನು ಅವರೇ ಒಪ್ಪಿಸಿಕೊಂಡು ಆಮೇಲೆ ಅದನ್ನು ಸರ್ಕಾರಕ್ಕೆ ಕೊಟ್ಟು ಬಿಟ್ಟರೆಂದು ನನ್ನ ಜ್ಞಾಪಕ ನಮ್ಮ ಲೀಗ್ ಸಂಸ್ಥೆ ನಾಲ್ಕೈದು ವರ್ಷಗಳಿದ್ದು ನನ್ನ ಪೂರ್ವಿಕರ ದಾರಿಯನ್ನು ಹಿಡಿಯಿತು ನಮಗೆ ಜ್ಞಾಪಕದಲ್ಲಿರುವ ಇನ್ನೊಂದು ಪ್ರಯತ್ನವೆಂದರೆ ಬೆಂಗಳೂರು ಸ್ಟಡಿ ಕ್ಲಬ್ ಎಂಬ ಗ್ರಂಥ ವ್ಯಾಸಂಗ ಗೋಷ್ಠಿ ಇದರ ಕಾರ್ಯಸ್ಥಾನವು ಕೃಷ್ಣಯ್ಯರವರ ಐರಿಷ್ ಪ್ರೆಸ್ ತಿಂಗಳಿಗೆ ಒಂದು ಸಲ ಸಂಜೆ ವೇಳೆ ಸದಸ್ಯ ಮಿತರು ಮಿತರು ಸೇರುವುದು ಭೋಜನ ಉಪನ್ಯಾಸ ಚರ್ಚೆ ಇಷ್ಟು ಅದರ ಕಾರ್ಯಕ್ರಮ ಆಗ ನಮ್ಮೊಂದಿಗಿದ್ದವರಲ್ಲಿ ಸಿ ಎಸ್ ಅನಂತ ಪದ್ಮನಾಭಯ್ಯರ್ ಎಂಬುವರು ಡಾ ಕೆನ್ನಿಕಣ್ಣನ್ ಎಂಬ ಎಂಬುವರು ಸ್ಮರಣೀಯರಾಗಿದ್ದಾರೆ ಅನಂತ ಪದ್ಮನಾಭಯ್ಯರವರು ಕೌನ್ಸಿಲರ್ ಆಗಿದ್ದ ಶ್ರೀ ಬಾಲ ಆ ಸುಂದರಂ ಅಯ್ಯರವರ ಜ್ಞಾತಿ ಸಹೋದರರು ಸ್ವಾರಸ್ಯವಾಗಿ ಉಪನ್ಯಾಸ ಮಾಡಬಲ್ಲವರು ಸಾಹಿತ್ಯ ಪ್ರಿಯರು ಮತ್ತು ಸಾತ್ವಿಕ ಶಿರೋಮಣಿಗಳು ಅವರು ಹೈಸ್ಕೂಲಿನಲ್ಲಿ ಉಪಾಧ್ಯಾಯರಾಗಿದ್ದು ತಮ್ಮ ಬೋಧನಾ ಸಾಮರ್ಥ್ಯದಿಂದಲೂ ವಿದ್ಯಾರ್ಥಿ ವಾತ್ಸಲ್ಯದಿಂದಲೂ ಮಾನ್ಯತೆಯನ್ನು ಕೃತಜ್ಞತೆಯನ್ನು ಗಳಿಸಿದ್ದರು ವಿದ್ಯಾರ್ಥಿಗಳಲ್ಲಿ ಯಾವಾಗಲೂ ಸಲಿಗೆಯಿಂದ ನಡೆದು ಒಡನಾಡಿಗಳಾಗಿದ್ದು ಶಿಸ್ತಿನ ಪ್ರಶ್ನೆ ಬಂದಾಗ ಮಾತ್ರ ನಿರ್ದಾಕ್ಷಿಣ್ಯರಾಗಿ ರಣ್ಣನ್ ರವರು ವ್ಯವಸಾಯದ ಇಲಾಖೆಯಲ್ಲಿ ಕೀಟಶಾಸ್ತ್ರ ಪ್ರವೀಣರಾಗಿದ್ದರು ಅವರು ತಮ್ಮ ಹೆಸರನ್ನು ಕೆಕೆಕೆ ಎಂಬ ಚನ್ನಾಕ್ಷರಗಳಿಂದ ಸಹಿ ಮಾಡುತ್ತಿದ್ದರು ನಾವು ಇದಕ್ಕೆ ಕ್ರಿಮಿಕೀಟ ಕಾಲಾಂತಕ ಎಂದು ಅರ್ಥ ಮಾಡುತ್ತಿದ್ದೆವು ಅವರು ಒಳ್ಳೆಯ ಮೇಧಾವಿಗಳು ಮತ್ತು ಸತ್ವ ಪ್ರಧಾನರು ಅವರಿಗೆ ವಿಸ್ತಾರವಾದ ಗ್ರಂಥಾಲೋಚನೆ ಇತ್ತು ಅವರು ಸ್ವತಂತ್ರ ವಿಚಾರಶೀಲರು ಇಂಗ್ಲಿಷ್ನ್ನು ಬಾಯಿ ಮಾತಿನಲ್ಲಿಯೂ ಚೆನ್ನಾಗಿ ಬಳಸಬಲ್ಲವರಾಗಿದ್ದರು ಅವರು ನಾನಾ ಸಂಚಾರ ಮಾಡಿದ್ದರು ಅವರು ಈಸ್ಟ್ ಅಂಡ್ ವೆಸ್ಟ್ ಎಂಬ ಪೌರಸ್ ಮುಖ್ಯ ಪಾಶ್ಚಾತ್ಯ ನಾಗರಿಕತೆಗಳ ವಿಮರ್ಶನಾ ಗ್ರಂಥವೊಂದನ್ನು ಬರೆದಿದ್ದಾರೆ ಅವರು ನಮಗೆಲ್ಲ ತುಂಬಾ ಪ್ರಿಯರು ಮಾನ್ಯರು ಆಗಿದ್ದರು ನಮ್ಮ ವ್ಯಾಸಂಗ ಗೋಷ್ಟಿಯ ಕಾರ್ಯಕ್ರಮದಲ್ಲಿ ಊಟ ಮೊದಲೇ ಉಪನ್ಯಾಸ ಮೊದಲೇ ಎಂಬುದೇ ಒಂದು ದಿವಸದ ತರ್ಕವಾಯಿತು ಊಟ ಮೊದಲಾಗಬೇಕೆಂಬುದಕ್ಕೆ ಬಹುಮತ ಬಂದದ್ದರಿಂದ ಅದರಂತೆ ನಡೆಯಬೇಕಾಯಿತು ಊಟ ಪುಷ್ಕಳವಾಗಿ ಇರುತ್ತಿತ್ತು ಅದಾದ ಸದಸ್ಯರು ತಾಂಬೂಲ ಗೋಡೆಗಳಿಗೋ ಕಂಬಗಳಿಗೋ ಒಗುತ್ತಿದ್ದರು ಅಂತ ವಾತಾವರಣದಲ್ಲಿ ಆಗಬೇಕಾಗಿತ್ತು ಉಪನ್ಯಾಸ ಒಂದು ಸಲ ನಮಗೆಲ್ಲ ಪರಮಪ್ರಿಯರು ಮಾನ್ಯರೂ ಆಗಿದ್ದ ಮಹಾವಿದ್ವಾಂಸರಾದ ಎನ್ ನಸಿಮ್ ನರಸಿಂಹ್ಮೂರ್ತಿಯವರು ಗ್ರೋಟಿಯಸ್ ಫಾದರ್ ಆಫ್ ಇಂಟರ್ ಲಾ ದೇಶ ವಿದೇಶ ನ್ಯಾಯಶಾಸ್ತ್ರಕ್ಕೆ ಮೂಲ ಪುರುಷನಾದ ಗ್ರೋಷಸ್ ಎಂಬ ವಿಚಾರವಾಗಿ ಒಂದು ಪ್ರಬಂಧವನ್ನು ಬರೆದಿದ್ದರು ಅದನ್ನು ಅವರು ನಮ್ಮ ಗೋಷ್ಠಿಯಲ್ಲಿ ಓದಬೇಕೆಂದು ನಾವೆಲ್ಲ ಆಶೆಪಟ್ಟುಕೊಂಡು ಅವರನ್ನು ಒಪ್ಪಿಸಿದೆವು ಅಂದು ರಾತ್ರಿ ಯಥಾಪ್ರಕಾರವಾಗಿ ಭೋಜನ ನಡೆಯಿತು ಈರುಳ್ಳಿ ತರಕಾರಿಯ ಹುಳಿ ಹಪ್ಪಳ ಸಂಡಿಗೆಗಳು ಬಹು ಪಕ್ವವಾಗಿ ಬಂದಿದ್ದವು ಭೋಜನಾನಂತರ ಉಪನ್ಯಾಸ ಪ್ರಾರಂಭವಾಯಿತು ಅಲ್ಲಿಂದ ಹದಿನೈದು ನಿಮಿಷಗಳೊಳಗಾಗಿ ನಾಲ್ಕಾರು ಮಂದಿ ಕಣ್ಣು ಮುಚ್ಚಿ ಮೈಮರೆತಿದ್ದರು ಇನ್ನೂ ನಾಲ್ಕೈದು ಮಂದಿ ಕಣ್ಣು ಮುಚ್ಚುತ್ತಲೂ ತೆರೆಯುತ್ತಲೋ ಆಗಾಗ ಆಕಳಿಸುತ್ತಲೂ ಇದ್ದರು ಎಚ್ಚೆತ್ತು ಕುತೂಹಲದಿಂದ ಕೇಳುತ್ತಿದ್ದವರು ನಾಲ್ ನಾಲ್ವರೈವರು ಉಪನ್ಯಾಸಕರಿಗೆ ಇದು ಒಳ್ಳೆಯ ಪ್ರೋತ್ಸಾಹವಲ್ಲವೇ ಆನಮ ನಮ್ಮ ಭೋಜನ ಸಂಸ್ಕೃತಿ ಸಮ್ಮೇಳನಗಳಲ್ಲಿ ನಿದ್ದೆಗೆ ಅವಕಾಶ ಕೊಡದೆ ಮಾತಾನ ಮಾತಾಡುತ್ತಿದ್ದವರು ಎಂಜಿ ವರದಾಚಾರ್ಯರಂತವರು ಮಾತ್ರ ಆದರೆ ಅಂತಭಾಷಣದಿಂದ ನಮಗೆಲ್ಲ ನಗು ಬಂದು ಜೀರ್ಣಕ್ಕೆ ಹೆಚ್ಚು ಸಹಾಯವಾಗುತ್ತಿತ್ತು ಈ ಸಮಾರಂಭವೂ ಬಹುಕಾಲ ನಡೆಯಲಿಲ್ಲ ಅದೇ ಸುಮಾರಿನಲ್ಲಿ ಬುಕ್ ಕ್ಲಬ್ ಎಂಬ ಗ್ರಂಥ ಗೋಷ್ಠಿಯೊಂದನ್ನು ಕೆಲವರು ಪ್ರಾರಂಭಿಸಿದ್ದರು ಅದರಲ್ಲಿ ಸಿಎನ್ ಬಾಲಸುಂದರಂ ಅಯ್ಯರವರು ಪ್ರಮುಖರು ಆ ಕ್ಲಬ್ಬಿನ ಸದಸ್ಯರಲ್ಲಿ ಅಧಿಕ ಸಂಖ್ಯೆಯ ಸರಕಾರಿ ಅಧಿಕಾರಿಗಳದು ಡಾಕ್ಟರ್ ಕುನ್ನಿಕಣ್ಣನ್ ರವರು ಅದರಲ್ಲಿದ್ದರು ಅವರಲ್ಲಿ ಬಹುಮಂದಿ ನನ್ನ ಮಿತ್ರರಿದ್ದರಿಂದ ಅದರ ಕಾರ್ಯಗಳಲ್ಲಿ ನನಗುವ ಅವಕಾಶ ದೊರೆತಿತ್ತು ಈ ಸಂಸ್ಥೆ ನಡೆದದು ಒಂದೆರಡು ವರ್ಷ ಮಾತ್ರವೇ ಮೇಲೆ ಹೇಳಿರುವ ಪ್ರಯತ್ನಗಳಲ್ಲಿ ಒಂದೆರಡು ಹೊರತು ಉಳಿದವು ರಾಜಕೀಯ ರಂಗದವಲ್ಲ ಹಿಂದೆ ಪ್ರಸ್ತಾವ ಮಾಡಬೇಕಾಗಿದ್ದ ಒಂದು ಸಂಸ್ಥೆ ನನ್ ನಗರಸಭೆ ಎಂಬುದು ಅದು ಮೈಸೂರು ಸಂಸ್ಥಾನದಲ್ಲಿ ಹಿಂದೆ ಇದ್ದ ನಗರದ ಡಿವಿಷನ್ ಎಂಬ ವಿಭಾಗಕ್ಕೆ ಸೇರಿದ್ದು ಅದರಲ್ಲಿ ಶಿವಮೊಗ್ಗ ಕಡೂರು ಹಾಸನ ಡಿಸ್ಟಿಕ್ಟ್ಗಳಿದ್ದವು ಒಟ್ಟಿನ ಮೇಲೆ ಅದು ಮಲೆನಾಡಿನ ಪ್ರದೇಶ ಈ ನಗರಸಭೆಯ ವಿಷಯ ನನಗೆ ಹೆಚ್ಚಾಗಿ ತಿಳಿಯದು ಆದರೆ ಅದರ ಹೆಸರನ್ನು ಕೇಳಿದ್ದೇನೆ ಮತ್ತು ಪ್ರಜಾಪ್ರತಿನಿಧಿ ಸಭೆಯ ವರದಿಗಳಲ್ಲಿ ನೋಡಿದ್ದೇನೆ ಆ ಸಭೆಯ ಸದಸ್ಯರ ಪೈಕಿ ಇಬ್ಬರೋ ಮೂವರೋ ನಗರಸಭೆಯಿಂದ ಅರಸಿ ಬಂದವರು ಆ ಸಭೆಯ ಮುಖ್ಯ ಕಾರ್ಯಸ್ಥಳ ಶಿವಮೊಗ್ಗ ಚಿಕ್ಕಮಗಳೂರಿನ ಕಾಫಿ ಪ್ಲಾಂಟರುಗಳಾದ ವಾಸುದೇವರಾಯರು ಶಿವಮೊಗ್ಗಯ ಸಿ ಸುಬ್ಬರಾಯರು ಬಾಲಕೃಷ್ಣ ರಾಯರು ನಗರ ಪ್ರತಿನಿಧಿಗಳಾಗಿ ಮಾತನಾಡುತ್ತಿದ್ದರು ಇದು ಬಹಳ ಹಿಂದಿನ ಸಾವಿರದ ಮಾತು ಆ ಸಂಸ್ಥೆ ಏನಾಯಿತೋ ನನಗೆ ತಿಳಿದಿಲ್ಲ ಮೈಸೂರಿನ ಸಾರ್ವಜನಿಕ ಸಭೆಯ ದಾರಿಯನ್ನೇ ಅದು ಹಿಡಿದಿರಬಹುದೆಂದು ನಾನು ಉಹಿಸಿಕೊಂಡಿದ್ದೇನೆ ಸರ್ ಕೆ ಶೇಷಾದ್ರಯ್ಯರವರ ಕಾಲದಲ್ಲಿ ಒಂದು ಸಂಘಟಿತ ಸಂಸ್ಥೆ ಇಲ್ಲವಾಗಿದ್ದರೂ ಜನದಲ್ಲಿ ಚಳವಳಿಯೇನೋ ಆಗಾಗ ನಡೆಯುತ್ತಿತ್ತು ಶ್ರೀ ಚಾಮರಾಜೇಂದ್ರ ಒಡೆಯರವರು ದೈವಾಧೀನರಾದ ಮೇಲೆ ರಾಜ್ಯ ಪದವಿಗೆ ರಿಜೆನ್ಸ್ ರಿಜೆನ್ಸಿ ಏರ್ಪಾಟು ಮಾಡಬೇಕೆ ಬೇರೆ ಏರ್ಪಾಟಾಗಬೇಕೆ ರಿಜೆಂಟ್ ಪದವಿಗೆ ಶೇಷಾದ್ರಯ್ಯರವರನ್ನು ನಿಯಮಿಸಬಹುದೇ ಮೊದಲಾದ ಪ್ರಶ್ನೆಗಳು ಜನರ ಮನಸ್ಸನ್ನು ಕಲಕುತ್ತಿದ್ದವು ಆಗ ಅಭಿಪ್ರಾಯಕ್ಕೆ ಸಂಘಟಿತ ರೂಪವನ್ನು ಕೊಡಲು ಮೈಸೂರಿನಲ್ಲಿಯೂ ಬೆಂಗಳೂರಿನಲ್ಲಿಯೂ ಅನೇಕ ಬಾರಿ ಸಭೆಗಳು ನಡೆದವು ಬೆಂಗಳೂರಿನ ಸಭೆಯಲ್ಲಿ ಡಿ ವೆಂಕಟರಾಮಯ್ಯನವರು ಮುಖ್ಯ ಭಾಗವಹಿಸಿದ್ದರು ಆ ಪ್ರಜಾಸಭೆಗಳ ಕೋರಿಕೆಯಂತೆಯೇ ಆಗಿನ ಮಹಾರಾಣಿಯವರನ್ನು ಇಂಡಿಯಾ ಸರ್ಕಾರದವರು ರಿಜೆಂಟರನ್ನಾಗಿ ನೇಮಿಸಿದರು ಒಂದು ಸಲ ನವರಾತ್ರಿಯ ಕಾಲದಲ್ಲಿ ಮೈಸೂರು ಪಟ್ಟಣದ ಮಂಡಿಮಹಲ್ಲದಲ್ಲಿ ವರ್ತಕರಿಗೆ ಅನನುಕೂಲ ಕಾರಣವಾದ ಮಾರ್ಪಾಟನ್ನು ಸರ್ಕಾರದವರು ಜಾರಿಗೆ ತಂದರು ಆ ಮಂಡಿಪೇಟೆಯು ಬಹು ಇಕ್ಕಟ್ಟಾಗಿದ್ದರಿಂದಲೂ ಆಗ ಕಾಲರಾ ಪ್ಲೇಗ್ ಮೊದಲಾದ ಅಂಟು ರೋಗಗಳ ಭೀತಿ ಹೆಚ್ಚಾಗಿದ್ದರಿಂದಲೂ ಹಳ್ಳಿಪಳ್ಳಿಗಳಿಂದ ಬರುವ ಗಾಡಿಗಳು ದೂರದಲ್ಲಿ ನಿಲ್ಲತಕ್ಕದ್ದೆಂದು ಸರ್ಕಾರದವರು ವಿದಾಯಕ ಮಾಡಿದ್ದರಂತೆ ಈ ಅಪ್ಪಣೆಯ ಉದ್ದೇಶವೇನೋ ಶ್ಲಾಘ್ಯವಾದದ್ದೆಂಬುದು ಸ್ಪಷ್ಟವಾಗಿಯೇ ಇದೆ ಆದರೆ ಆ ಅಪ್ಪಣೆಯನ್ನು ಕಾರ್ಯರೂಪಕ್ಕೆ ತರಬೇಕಾದ ಸಣ್ಣ ಅಧಿಕಾರಿಗಳು ವರ್ತಕರ ವಿಷಯದಲ್ಲಿ ಸಣ್ಣ ರೀತಿಯಲ್ಲಿ ವರ್ತಿಸಿದ್ದರೆಂದು ತೋರುತ್ತದೆ ಇದರಿಂದ ವರ್ತಕರಿಗೆ ಅಸೌಕರ್ಯವಾಗಿ ಆಗ್ರಹ ಬಂತು ಸರಕಾರದ ಹುಕುಮನ್ನು ಜಾರಿಗೆ ತರುವ ಜವಾಬ್ದಾರಿಯಲ್ಲಿ ಆಗ್ಯ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದ ಟಿ ಆನಂದರಾಯರಿಗೂ ಒಂದು ಭಾಗವಿತ್ತಂತೆ ವರ್ತಕರು ಸರಕಾರಕ್ಕೆ ಪಾಠ ಕಲಿಸಬೇಕೆಂದು ಮನಸ್ಸು ಮಾಡಿ ನವರಾತ್ರಿಯ ಕಾಲದಲ್ಲಿ ತಮ್ಮ ಅಂಗಡಿಗಳಿಗೆ ಗಳನ್ನೆಲ್ಲ ಬಂದ್ ಮಾಡಿಬಿಟ್ಟರು ಆ ಕೋಲಾಹಲ ದಿವಾನ್ ಶೇಷಾದ್ರಯ್ಯರವರ ಗಮನಕ್ಕೆ ಬರಬೇಕು ಬರಲೇಬೇಕಾಯಿತು ಅವರು ತಕ್ಕ ಮಧ್ಯಸ್ಥಗಾರರನ್ನು ಕಳುಹಿಸಿ ವರ್ತಕರಿಗೆ ಸಮಜಾಯಿಷಿ ಹೇಳಿ ಹೇಳಿಸಿ ಮಂಡಿ ವ್ಯಾಪಾರವು ಯಥಾಪ್ರಕಾರ ಸಾಗುವಂತೆ ಮಾಡಿದರು ಹಳೆಯ ಅರಮನೆಗೆ ಬೆಂಕಿ ತಗುಲಿದ ಸಂದರ್ಭದಲ್ಲಿಯೂ ಜನಾಭಿಪ್ರಾಯವು ಬಹಿರಂಗ ಸಭೆಗಳಲ್ಲಿ ಸಂಘಟಿತ ರೂಪವನ್ನು ತಾಳಿತು ಶೇಷಾದ್ರಯ್ಯರವರು ಅದಕ್ಕೆ ತಲೆಬಾಗಿ ಆ ಘಟನೆಯ ಪೂರ್ವೋತ್ತರ ಸಂದರ್ಭಗಳನ್ನು ವಿಮರ್ಶನೆ ಮಾಡಲು ಒಂದು ಸಮಿತಿಯನ್ನು ನಿಯಮಿಸಿದರು ಪಿಎನ್ ಕೃಷ್ಣಮೂರ್ತಿ ಮುಖ್ಯ ಎಂಜಿನಿಯರ್ ಕರ್ನಲ್ ಟೋವೆನ್ ಎಸ್ಎಂ ಫ್ರೆಜರ್ ದಳವಾಯಿ ದೇವರಾಜರಸು ಇವರು ಆ ಸಮಿತಿಯ ಸದಸ್ಯರು ಆ ಸಮಿತಿಯ ಸಂದರ್ಭವನ್ನೆಲ್ಲ ಬುಡಮಟ್ಟ ವಿಚಾರಿಸಿ ಆ ಆಪತ್ತಿಗೆ ಯಾರೊಬ್ಬರ ದುರುದ್ದೇಶವಾಗಲಿ ಕೃತ್ರಿಮವಾಗಲಿ ಕಾರಣವಿಲ್ಲವೆಂದು ಅದು ಬಹುಶಃ ಕೆಳದಚಿಯ ನೌಕರನೊಬ್ಬನ ಮರವೆಯಿಂದ ಆರದೆ ನಿಚ್ಚು ಹೋಗಿದ್ದ ಒಂದು ದೀಪದ ಕಿಡಿಯಿಂದ ಆಗಿರಬಹುದಾದ ಅನಾಹುತವೆಂದು ಹೇಗೋ ಕೇವಲ ಆಕಸ್ಮಿಕವೆಂದು ಸಿದ್ಧಾಂತ ಮಾಡಿದಂತೆ ನನ್ನ ಜ್ಞಾಪಕ ಲೇಗ್ ಉಪದ್ರವ ಬಂದಾಗ ಜನರ ಜನರು ಮನೆ ಬಿಡಬೇಕು ಮದ್ದು ಚುಚ್ಚಿಸಿಕೊಳ್ಳಬೇಕು ಎಂದು ಸರ್ಕಾರದ ಆಜ್ಞೆ ಹೊರಟಾಗಲು ಅಲ್ಲಲ್ಲಿ ಜನ ತಕರಾರು ಹೂಡಿದರು ಈ ನಾನಾ ತಕರಾರುಗಳನ್ನು ಈಗ ನೆನೆಸಿಕೊಳ್ಳುವುದರ ಉದ್ದೇಶ ಆ ಕಾಲದಲ್ಲಿ ಜನದ ಮನಸ್ಸೆಂಬುದು ಎಚ್ಚರಗೊಂಡು ಧೈರ್ಯ ತಾಳಿತ್ತೆಂಬುದನ್ನು ತೋರಿಸುವುದು ಜನದ ಮನಸ್ಸು ಕ ಇದ್ದರು ಇದ್ದರೂ ಸಂಘಟನೆಗೆ ಸಿದ್ಧವಾಗಿತ್ತು ವಿಪಿ ಮಾಧವರಾಯರ ಕಾಲದಲ್ಲಿ ಜನರ ಮನಸ್ಸನ್ನು ಕಲಕಿದ ಒಂದೆರಡು ಸಂದರ್ಭಗಳನ್ನು ಬೇರೆ ಕಡೆ ಅದೇ ತರಹದ ಇನ್ನೊಂದು ಸಂದರ್ಭ ಬೆಂಗಳೂರಿನ ಜನೋಪಕಾರಿ ದೊಡ್ಡಣ್ಣ ಶೆಟ್ಟರ ಸಭಾಮಂದಿರದ ಕಾಂಪೌಂಡ್ ಗೋಡೆಯನ್ನು ಸರಕಾರದವರು ಒಡೆಸಿದ್ದು ಇದರ ಮೇಲೂ ತುಂಬಾ ಗಲಾಟೆ ಎದ್ದಿತು ದೊಡ್ಡಣ್ಣ ಶೆಟ್ಟರ ಧರ್ಮ ಸಂಸ್ಥೆಗೆ ಡಿ ವೆಂಕಟರಾಮಯ್ಯನವರು ನ್ಯಾಯಪಾಲಕರಾಗಿಯೂ ಅಭಿಮಾನಿಗಳಾಗಿಯೂ ಇದ್ದರಿಂದ ಸರ್ಕಾರಕ್ಕೆ ಆ ಸಂಸ್ಥೆಯ ಮೇಲೆ ಆಗ್ರಹ ಬಂದಿತ್ತೆಂದು ಜನ ಆಡಿಕೊಳ್ಳುತ್ತಿದ್ದರು ಒಟ್ಟಿನ ಮೇಲೆ ವಿಪಿ ಮಾಧವರಾಯರ ಕಾಲ ಅನವಶ್ಯವಾಗಿ ಗದ್ದಲದ ಕಾಲವಾಯಿತು ಮಾಧವರಾಯರು ಕಾರ್ಯ ಸಮರ್ಥರೆಂಬುದನ್ನು ಯಾರೂ ಸಂದೇಹಿಸಲಾರರು ಅವರು ಉದಾರಿಗಳು ಹೌದು ಪ್ರಗತಿ ದೃಷ್ಟಿ ಇದ್ದವರೂ ಹೌದು ಜನಸೇವೆಗೆ ಅತ್ಯ ಅತ್ಯಂತಾವಶ್ಯಕವಾದ ಗುಣಗಳು ಅವರಲ್ಲಿ ಹೇರಳವಾಗಿದ್ದವು ಆದರೂ ಜನಾನುರಾಗವನ್ನು ಸಂಪಾದಿಸಿಕೊಳ್ಳುವ ಒಂದು ವಿನಯಾನುವರ್ತನೆ ಅವರಲ್ಲಿ ಸಾಲದೆ ಹೋಯಿತು ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ರಾಜಕೀಯಕ್ಕಾಗಿ ಸ್ವತಂತ್ರವಾದ ಪ್ರಜಾಸಂಸ್ಥೆ ಹುಟ್ಟಲು ಯಾವ ಇರಲಿಲ್ಲ ಅವರು ಅಂತಸಂಸ್ಥೆಯನ್ನು ವಿರೋಧಿಸುತ್ತಿದ್ದವರಲ್ಲ ಪ್ರೋತ್ಸಾಹಿಸುತ್ತಿದ್ದವರೇ ಆದರೆ ಅಂತಸಂಸ್ಥೆಯನ್ನು ಕಟ್ಟಬೇಕೆಂಬ ಅವಶ್ಯಕತೆ ಆ ಕಾಲದ ಜನರ ಮನಸ್ಸಿಗೆ ತೋರಲಿಲ್ಲ ವಿಶ್ವೇಶ್ವರಯ್ಯನವರು ನಿರ್ಮಿಸಿದ್ದ ಎಕನಾಮಿಕ್ ಕಾನ್ಫರೆನ್ಸ್ ಎಂಬ ಸಂಪತ್ ಸಮೃದ್ಧಿ ಸಭೆಯ ಸಮಿತಿಗಳು ಶಾಖಾ ಸಮಿತಿಗಳು ಉಪ ಹತ್ತಾರಾಗಿ ಸಂಸ್ಥಾನದಲ್ಲೆಲ್ಲಾ ಹರಡಿಕೊಂಡಿದ್ದವು ಯಾವುದೇ ಕಾರಣದಿಂದಾಗಲಿ ಅಷ್ಟೋ ಇಷ್ಟೋ ಗಣ್ಯನೆನಿಸಿದ್ದ ಪ್ರತಿಯೊಬ್ಬನು ಎಷ್ಟೋ ಮಂದಿ ಗಣನೆಗೆ ಬಾರದವರು ಸಹ ಆ ನಾನಾ ಸಮಿತಿ ಉಪ ಸದಸ್ಯರಾಗಿದ್ದರು ಆ ಸದಸ್ಯರುಗಳಿಗೆ ಪ್ರಯಾಣದ ವೆಚ್ಚ ದಿನಭತ್ಯ ಫಲಾಹಾರ ಪ್ರತಿಷ್ಠೆಗಳು ಅವರು ಹಿಂದೆಂದೂ ಕಾಣದಷ್ಟು ಧಾರಾಳವಾಗಿ ದೊರಕುತ್ತಿದ್ದವು ಹೀಗೆ ಲಾಭ ಪುರಸ್ಕಾರಗಳೆರಡನ್ನೂ ದೊರಕಿಸುವ ಸಂಸ್ಥೆಗಳು ಎಲ್ಲೆಲ್ಲೂ ತುಂಬಿರುವಲ್ಲಿ ಸ್ವಂತ ಲಾಗೋಡಿನಿಂದ ನಡೆಯಬೇಕಾದ ಪ್ರಜಾಸಂಸ್ಥೆಯನ್ನು ಸ್ಥಾಪಿಸಲು ಯಾರು ಉತ್ಸಾಹ ಪಡಬೇಕು ಸಾವಿರದ ಗೋಪಾಲಕೃಷ್ಣ ಗೋಖಲೆಯವರು ಮೃತರಾದರು ಇಂಡಿಯಾ ಆದ್ಯಂತವೂ ಗೋಳಾಡಿತ್ತು ಶೋಕವನ್ನು ವ್ಯಕ್ತಪಡಿಸಲು ಬೆಂಗಳೂರಿನಲ್ಲಿಯೂ ಮಹಾಜನಸಭೆ ನಡೆಯಿತು ಕರ್ಪೂರ ಶ್ರೀನಿವಾಸರಾಯರು ಅಧ್ಯಕ್ಷರಾಗಿದ್ದರು ಆ ಸಭೆಯಲ್ಲಿ ದಿವಾನ್ ವಿಶ್ವೇಶ್ವರಯ್ಯನವರು ತಮ್ಮ ಪರಮ ಮಿತ್ರರಾಗಿದ್ದ ಗೋಖಲೆಯವರಿಗೆ ಒಂದು ಸೊಗಸಾದ ಭಾಷಣದಲ್ಲಿ ಬಾಷ್ಪಾಂಜಲಿಯನ್ನಿತ್ತರು ಆ ಸಂದರ್ಭದಲ್ಲಿ ಸ್ಫೂರ್ತಿಯಿಂದ ಕೆಲ ಮಂದಿ ಯುವಕರು ಗೋಕಲೆ ದೇಶ ಸೇವಾ ಸಂಘವೆಂಬ ಒಂದು ಸಂಸ್ಥೆಯನ್ನು ಹೊರಡಲು ಉದ್ಯುಕ್ತರಾದರು ಅದರಂತೆ ಕೊಂಚ ಕೆಲಸವು ನಡೆಯಿತು ಒಂದೆರಡು ಲಘು ಗ್ರಂಥ ಪ್ರಕಟಣೆ ಒಂದೆರಡು ಸಭೆ ಒಂದೆರಡು ರಾತ್ರಿ ಪಾಠಶಾಲೆಗಳು ಈ ಬಗೆಯ ಕಾರ್ಯಗಳು ಒಂದಿಷ್ಟು ನಡೆದವು ಆ ಸಂಸ್ಥೆಯ ಚಾಲಕರು ಹಿಂದಿನ ಸಂಸ್ಥೆಗಳವರೇ ಆಗ ಈ ಬಗೆಯ ಸಂಬಳವಿಲ್ಲದ ಚಾಲಕರಿಗಾಗಿ ನಡುಕಟ್ಟಿ ನಿಂತಿದ್ದವರು ಊರಿನಲ್ಲಿ ಕೈ ಬೆರಳಿನಷ್ಟು ಮಂದಿ ಶ್ಯಾಮ ಶೀನಾ ವೆಂಕ ಮಂಕ ಸಂಸ್ಥೆಯ ಹೆಸರೇನಾದರೂ ಅದರ ಜೀವ ಈ ನಾಲ್ವರು ಆಸಾಮಿಗಳೇ ಗೋಖಲೆಯವರ ನಾಮದ ಬಲದಿಂದ ಕೂಡಿದ ಒದ್ದಾಟವು ಒಂದೆರಡು ವರ್ಷಗಳೊಳಗಾಗಿ ಕೊನೆಗೊಂಡಿತು ಸಾವಿರದ ಒಂಬೈನೂರ ಹದಿನಾರು ಬೇರೆ ಒಂದು ರಾಜಕೀಯ ಸಮಾರಂಭ ಹುಟ್ಟಿಕೊಂಡಿತ್ತು ಅದು ಪ್ರಜಾಮಿತ್ರ ಮಂಡಳಿ ಎಂಬುದು ಇದಕ್ಕೆ ಕೆಲವು ತಿಂಗಳುಗಳ ಹಿಂದೆ ಮದ್ರಾಸಿನಲ್ಲಿ ಅದೇ ಪ್ರಕಾರದ ಧ್ಯೇಯಗಳಿಗಾಗಿ ಜಸ್ಟಿಸ್ ಪಾರ್ಟಿ ಎಂಬ ಬ್ರಾಹ್ಮಣೇತರ ಜನಕಕ್ಷಿ ಹುಟ್ಟಿಕೊಂಡಿತು ಮೈಸೂರಿನಲ್ಲಿ ಬ್ರಾಹ್ಮಣೇತರ ಚಳವಳಿಗೆ ಬಿಜೆ ಬಿತ್ತಿದವರು ದಿವಂಗತ ಬಸವಯ್ಯನವರು ಅವರು ಮೈಸೂರು ಪಟ್ಟಣಿಗಳ ಪಟ್ಟಣಿಗರಾಗಿ ಅಲ್ಲಿಯೇ ವಿದ್ಯಾಭ್ಯಾಸ ಮಾಡಿದವರಾಗಿ ಕೆಲವು ಕಾಲ ಬಳ್ಳಾರಿಯಲ್ಲಿ ವಕೀಲರಾಗಿದ್ದು ಆಮೇಲೆ ಬೆಂಗಳೂರಿಗೆ ಬಂದವರು ಬಸವಯ್ಯನವರು ನವಾಬ್ ಗುಲಾಂ ಅಹಮದ್ ತಲಾಮಿ ಎಂ ಸುಬ್ಬಯ್ಯನವರು ಇವರು ಈ ಮಂಡಳಿಯ ಪ್ರಮುಖ ನಾಯಕರು ಜನಾಬ್ ಮಹಮದ್ ಅಬ್ಬಾಸ್ ಖಾನ್ ರವರು ಅವರ ಸಹೋದ್ಯೋಗ ಸಹೋದ್ಯಮಿಗಳಾಗಿದ್ದರು ಇನ್ನು ಕೆಲ ಮಂದಿ ಪ್ರಸಿದ್ಧ ಸಹೋದ್ಯಮಿಗಳಿದ್ದರು ಅವರಲ್ಲಿ ಕೆಲವರು ಸರಕಾರದ ಹುದ್ದೆಗಳಲ್ಲಿದ್ದರು ಈಗ ನಾನು ಹೆಸರು ಹೇಳಿರುವ ನಾಲ್ಕು ಮಂದಿಯನ್ನು ನಾನು ಸ್ವತಃ ತಕ್ಕ ಮಟ್ಟಿಗೆ ಬಸವಯ್ಯನವರು ನಾನು ಮುನಿಸಿಪಲ್ ಕೌನ್ಸಿಲ್ನಲ್ಲಿ ಸದಸ್ಯರಾಗಿ ಇದ್ದೆವು ಸುಬ್ಬಯ್ಯನವರು ನಾನು ಹಿಂದಿನಿಂದ ಸ್ನೇಹಿತರಾಗಿದ್ದೆವು ಕಲಾಮಿಯವರು ಅಬ್ಬಾಸ್ ಖಾನರು ಆವೇಳೆಗೂ ಅಲ್ಲಿಂದೀಚೆಗೂ ನನ್ನ ವಿಷಯದಲ್ಲಿ ವೈಯಕ್ತಿಕವಾಗಿ ವಿಶ್ವಾಸ ತೋರಿಸುತ್ತಿದ್ದರು ಅವರಿಬ್ಬರು ಸೆಂಟ್ರಲ್ ಮಹಮ್ಮದೀಯ ಸಂಘವನ್ನು ಸ್ಥಾಪಿಸುವುದರಲ್ಲಿ ನನ್ನ ಸಹಾಯವನ್ನು ಕೋರಿದ್ದರು ಅವರ ಆ ಕಾರ್ಯವನ್ನು ನಾನು ನೋಡಿದ್ದೆ ಪ್ರಜಾ ಮಿತ್ರ ಮಂಡಳಿಯ ಅಥವಾ ಪ್ರಜಾಪಕ್ಷದ ಮುಖ್ಯ ತತ್ವವನ್ನು ನಾನು ಆಕ್ಷೇಪಿಸುವವನಲ್ಲ ಆ ತತ್ವದಲ್ಲಿ ಗುಣಾಂಶ ಉಂಟೆಂಬುದು ನಾನು ಮನಸ ಒಪ್ಪಿಕೊಂಡಿದ್ದೇನೆ ಆ ತತ್ವವೇನೆಂದರೆ ಇದು ಒಂದು ಜನಾಂಗದ ಯಾವ ಒಂದು ಭಾಗವು ಯಾವ ಒಂದು ಪಂಗಡವು ತಾನು ಇತರರಿಗಿಂತ ಹಿಂದುಳಿದುಕೊಂಡಿದ್ದೇನೆ ಎಂದು ಕೊರತೆ ಪಟ್ಟುಕೊಳ್ಳುವಂತೆ ಇರಬಾರದು ಯಾವ ಸಮಾಜದಲ್ಲಿಯಾದರೂ ಅದರ ಒಂದು ಭಾಗವೂ ತನಗೆ ಇತರರಿಂದ ನ್ಯಾಯ ತಪ್ಪಿತು ಎಂದುಕೊಳ್ಳುವಂತಾದರೆ ಆ ಕೊರತೆ ಒಟ್ಟು ಸಮಾಜಕ್ಕೆ ಅಂದೋ ಮುಂದೆಂದೋ ಅಪಾಯವೂ ಸಿದ್ಧವಾಗಿರುತ್ತದೆ ಒಂದು ಸರಪಣಿಯಲ್ಲಿ ಒಂದೇ ಒಂದು ಕೊಂಡಿ ಮಾತ್ರವೇ ಸರಿದು ಹೋಗಿದ್ದರೂ ಆ ಒಂದು ಸಣ್ಣ ದೌರ್ಬಲ್ಯದಿಂದ ಆ ಸರಪಣಿಯೆಲ್ಲವೂ ಅಪಾಯಕ್ಕೊಳಗಾಗುತ್ತದೆ ಒಂದು ಜನಾಂಗದ ನಾನಾ ಭಾಗಗಳ ಬಲಾಬಲಗಳು ತೃಪ್ತಿ ಅತೃಪ್ತಿಗಳು ಅದರಂತೆಯೇ ಯಾವ ಪಂಗಡದಲ್ಲಿಯೇ ಆಗಲಿ ಅಸಂತೃಪ್ತಿ ತಲೆದೋರಿದ್ದರೆ ಅದರ ಕಾರಣವೇನೇ ಇರಲಿ ಅದು ಸರಿಯಾದದ್ದಾಗಲಿ ತಪ್ಪು ತಿಳಿವಳಿಕೆಯದಾಗಲಿ ಅದನ್ನು ಅಮೂಲಾಗ್ರವಾಗಿ ವಿಚಾರ ಮಾಡಿ ಅಲ್ಲಿ ಸಮಾಧಾನವನ್ನು ನೆಲೆಗೊಳಿಸಲು ತಕ್ಕ ವ್ಯವಸ್ಥೆ ನಡೆಸುವುದು ಸಮಾಜ ಹಿತೈಷಿಗಳಿಗೆ ಇದು ಸಾಧುವಾದ ತತ್ವವೆಂದು ನನ್ನ ಅಭಿಪ್ರಾಯ ಆದರೆ ರಾಜಕೀಯದ ಕಾರ್ಯಸೂತ್ರದಲ್ಲಿರಬೇಕಾದದ್ದು ಒಂದೇ ಒಂದು ನೂಲಲ್ಲ ಅದು ಯಾವಾಗಲೂ ಅನೇಕ ತತ್ವಗಳ ಹೆಣೆ ಹೆಣಿಗೆಯಿಂದಾದ ಒಂದು ಜಡೆ ದವರನ್ನು ಮುಂದಕ್ಕೆ ತರಬೇಕೆಂಬ ತತ್ವದ ಜೊತೆಗೆ ಸೇರಬೇಕಾದ ತತ್ವಗಳು ಇನ್ನೂ ನಾಲ್ಕಾರು ಇರುತ್ತವೆ ಹಿಂದುಳಿದವರನ್ನು ಮುಂದಕ್ಕೆ ತರುವ ಪ್ರಯತ್ನದಲ್ಲಿ ಮುಂದೆ ಹೋಗಿರುವವರನ್ನು ಹಿಂದಕ್ಕೆ ಸೆಳೆಯಬಾರದೆಂಬುದು ಅಷ್ಟೇ ಮುಖ್ಯವಾದ ಇನ್ನೊಂದು ತತ್ವ ಹಿಂದುಳಿದವರು ಮುಂದೆ ಹೋದವರು ನಡುವೆ ನಿಂತವರು ಎಲ್ಲರೂ ಸೇರಿರುವ ಮಹಾ ಆಗಬೇಕಾಗಿರುವ ಸೇವೆ ಎಷ್ಟು ಗುಣಾಧಿಕ್ವುಳ್ಳ ಸಾಧ್ಯವೋ ಅದಕ್ಕಿಂತ ಗುಣದಲ್ಲಿ ಕಡಿಮೆಯಾಗದೆ ದೇಶ ಸಮಷ್ಟಿಗೆ ಸೇವೆ ದೊರೆಯುವಂತೆ ಮಾಡಬೇಕೆಂಬುದು ಎಲ್ಲಕ್ಕಿಂತ ಮೇಲಾದ ತತ್ವ ಈ ಮೂರು ತತ್ವಗಳನ್ನು ಸಮನ್ವಯ ಮಾಡಿದರೆ ಉಂಟಾಗುವುದು ನ್ಯಾಯವಾದ ಕಾಯಸೂತ್ರ ಈ ಇತರ ತತ್ವಗಳ ಕಡೆಗೆ ಪ್ರಜಾ ಮಿತ್ರ ಗಮನ ತಿರುಗಿಸಲಿಲ್ಲ ಅದಕ್ಕೆ ಸಮಗ್ರ ಸಮಾಜದ ದೃಷ್ಟಿ ಇರಲಿಲ್ಲ ಇದನ್ನು ನನ್ನ ಸ್ನೇಹಿತರು ಮರೆತರೆಂಬುದೇ ನನಗೂ ಅವರಿಗೂ ಇದ್ದ ತಕರಾರು ಅವರ ಸಮಾರಂಭವನ್ನು ಕುರಿತು ಇನ್ನು ಹೆಚ್ಚಾಗಿ ನಾನು ಹೇಳಲಾರೆ ಅದನ್ನು ಕುರಿತು ಮಾತನಾಡುವ ಅಧಿಕಾರ ನನಗೆ ಇಲ್ಲ ಪ್ರಜಾಮಿತ್ರ ಮಂಡಳಿಯ ಮತ್ತು ಅದರ ಸಂತತಿಯ ಚರಿತ್ರೆಯನ್ನು ಬರೆಯಬಲ್ಲವರು ಅನೇಕರಿದ್ದಾರೆ ನಾನು ಅದಕ್ಕೆ ಕೈ ಯುಕ್ತವಲ್ಲ ಪ್ರಜಾ ಮಿತ್ರ ಮಂಡಳಿಯು ಸ್ವಲ್ಪ ಕಾಲ ಕೆಲಸ ಮಾಡಿ ತನ್ನ ಸ್ವರೂಪವೆಂಥದ್ದೆಂಬುದನ್ನು ಪ್ರಕಟಪಡಿಸಿಕೊಂಡ ಬಳಿಕ ಅದರಿಂದ ಜನಸಾಮಾನ್ಯದ ಮನಸ್ಸಿನ ಮೇಲೆ ಆದ ಪ್ರತಿಭಾವವನ್ನು ರೂಪಿಸಲು ಬೇರೊಂದು ಸಂಸ್ಥೆ ಅವಶ್ಯವೆಂದು ಕೆಲವ ಮಂದಿಗೆ ಅನಿಸಿತು ಅದರಂತೆ ಸುಮಾರು ಸಾವಿರದ ಒಂಬೈನೂರ ಹದಿನೆಂಟು ಹತ್ತೊಂಬತ್ತರಲ್ಲಿ ಬೆಂಗಳೂರಿನಲ್ಲಿ ಹುಟ್ಟಿದ್ದು ಮೈಸೂರು ಮಹಾ ಜನಸಭೆ ಅದು ಪ್ರಾರಂಭವಾದದ್ದು ಸುಲ್ತಾನ್ಪೇಟೆಯಲ್ಲಿ ಬಿ ರುದ್ರಪ್ಪ ಎಂಬುವರ ಮನೆಯಾಗಿದ್ದು ಎಸ್ಆರ್ ನಂಜುಂಡಯ್ಯನವರ ಸ್ಕೂಲು ನಡೆಯುತ್ತಿದ್ದ ಕಟ್ಟಡದ ಮನಡಿಯಲ್ಲಿ ಆ ಹೊತ್ತು ಸಭಾ ಕಾರ್ಯಗಳಲ್ಲಿ ಭಾಗವಹಿಸಿದವರ ಪೈಕಿ ಅಡ್ವೊಕೇಟ್ ಶ್ರೀ ಕೃಷ್ಣಮೂರ್ತಿಗಳು ಎಂಎಸ್ ಪುಟ್ಟಣ್ಣನವರು ಮುಖ್ಯರಾಗಿದ್ದರು ಈ ಸಭೆಯ ಕಾರ್ಯಸ್ಥಾನಕ್ಕಾಗಿ ಚಿಕ್ಕಪೇಟೆಯಲ್ಲಿ ಒಂದು ಕಟ್ಟಡವನ್ನು ಬಾಡಿಗೆಗೆ ತೆಗೆದುಕೊಂಡವು ಆ ಕಟ್ಟಡವು ಆಗ ಸೆಂಟ್ರಲ್ ಮಡನ್ ಅಸೋಸಿಯೇಷನ್ನ ಸೊತ್ತಾಗಿತ್ತು ಅದು ಚಿಕ್ಕಪೇಟೆಯಲ್ಲಿ ಆಕಾಶ್ ಶ್ರೀನಿವಾಸಚಾರು ಸಂಸ್ಥೆಯ ಮೂಲೆಯಿಂದ ಪೂರ್ವಕ್ಕೆ ಹೋಗುತ್ತಾ ಎಡಗಡೆ ನಾಲ್ಕನೆಯ ಅಥವಾ ಐದನೆಯ ಮಹಡಿಯ ಕಟ್ಟಡ ಈ ಸಭೆ ಎರಡು ಮೂರು ವರ್ಷ ನಡೆಯಿತು ಅಲ್ಲಿ ಸಾಮಾನ್ಯವಾಗಿ ಭಾನುವಾರ ಭಾನುವಾರವೂ ಸಭೆ ಸೇರುತ್ತಿತ್ತು ಜನರಲ್ ಪೋಸ್ಟ್ ಆಫೀಸಿನ ಮುಖ್ಯಾಧಿಕಾರಿ ಪದವಿಯಿಂದ ಆಗತಾನೆ ನಿವೃತ್ತರಾಗಿದ್ದ ರಾವ್ ಬಹದ್ದೂರ್ ಶ್ರೀನಿವಾಸ ರಂಗಾಚಾರ್ಯರು ಕೆಲವು ಕಾಲ ಅದರ ಅಧ್ಯಕ್ಷರಾಗಿದ್ದರು ಪ್ರಮುಖ ಸದಸ್ಯರಲ್ಲಿ ಅಡ್ವೊಕೇಟ್ ಎಆರ್ ನಾಗೇಶ್ವರಯ್ಯರವರು ಸಿ ಕೃಷ್ಣಮೂರ್ತಿಗಳು ಇದ್ದರು ಅನೇಕ ಸಾರ್ವಜನಿಕ ವಿಷಯಗಳನ್ನು ಕುರಿತು ಆಗಾಗ ನಿರ್ಣಯಗಳನ್ನು ಮಾಡಿ ಸರ್ಕಾರಕ್ಕೆ ಕಳುಹಿಸಿದೆವು ಈ ಕೆಲಸದಲ್ಲಿ ಉತ್ಸಾಹಿಗಳಾಗಿದ್ದವರ ಸಂಖ್ಯೆ ಹೆಚ್ಚಿನದೇನೂ ಅಲ್ಲ ಈ ಕೆಲಸಕ್ಕೆ ಮಹಾಜನರಿಂದಾಗಲಿ ಸರ್ಕಾರದಿಂದಾಗಲಿ ದೊರೆಯುತ್ತಿದ್ದ ಪ್ರೋತ್ಸಾಹ ಕೇಳಿಕೊಳ್ಳಲರ್ಹವಾದದ್ದಲ್ಲ ಮೈಸೂರು ಮಹಾಜನಸಭೆ ಭಾನುವಾರ ಸೇರಬೇಕೆಂಬುದು ಉದ್ದೇಶ ಆದರೆ ಎಷ್ಟೋ ಎಷ್ಟು ಹೊತ್ತಿಗೆ ಮಧ್ಯಾಹ್ನ ನಾಲ್ಕೂವರೆ ರಾಹುಕಾಲ ಬಂದು ಬಿಡುತ್ತದೆ ಎಂದು ಶ್ರೀನಿವಾಸ ರಂಗಾಚಾರ್ಯರ ಅಡಚಣೆ ನಾಲ್ಕು ಗಂಟೆಗೆ ಸೇರೋಣವೆಂದರೆ ಅದು ತುಂಬಾ ಬೇಗ ಆ ಲಾಯರುಗಳಿಗೆ ಭಾನುವಾರ ಕೂಡ ಕೊಂಚವೂ ಪುರಿಸುತ್ತಿಲ್ಲದೆ ಹೋಗುತ್ತದೆ ಹೀಗೆ ಬಹು ನಡೆದು ಒಂದು ತೀರ್ಮಾನಕ್ಕೆ ಬಂದೆವು ನಾಲ್ಕು ಗಂಟೆಗೆ ಉಪಹಾರವನ್ನು ಪ್ರಾರಂಭಿಸುವುದು ಎಂದರೆ ನಾಲ್ಕೂವರೆಗೆ ಮುಂಚೆಯೇ ಸಭೆ ಪ್ರಾರಂಭವಾದಂತಾಯಿತಷ್ಟೇ ಸಾಮಗ್ರಿಗಳ ಸೇವನೆ ಮುಗಿದು ಭಾಷಣ ಪ್ರಾರಂಭವಾಗುವ ವೇಳೆಗೆ ನಾಲ್ಕೂವರೆ ಗಂಟೆ ಸಭೆ ಮೊದಲೇ ಪ್ರಾರಂಭವಾಗಿದ್ದರಿಂದ ರಾಹುಕಾಲದ ಬಾಧಕವಿಲ್ಲ ಆದರೆ ತಿಂಡಿಯ ಹೊತ್ತಿಗಿದ್ದ ಜನ ಸಭೆಯ ಹೊತ್ತಿಗೆ ಇರುತ್ತಿರಲಿಲ್ಲ ಏನೋನೆವ ಹೇಳಿ ಹೊರಟು ಹೋಗುತ್ತಿದ್ದರು ಆ ಸಂಸ್ಥೆಯನ್ನು ವಿಸರ್ಜಿಸಿದಂತೆ ಮಾಡಿ ಆ ಕಟ್ಟಡವನ್ನು ಖಾಲಿ ಮಾಡಿದ ಮೇಲೆ ಅದೇ ಜಾಗದಲ್ಲಿ ಮೈಸೂರು ವರ್ತಕ ಸಂಘ ಎಂಬ ಸಂಸ್ಥೆ ಸ್ಥಾಪಿತವಾಯಿತು ಆ ಸಂಘದ ಮಹಾವತಾರವೇ ಇಂದಿನ ಚೇಂಬರ್ ಆಫ್ ಮಹಾಜನಸಭೆಯ ಮೂಲಕವಾಗಿ ನಡೆದ ದೊಡ್ಡ ಕಾರ್ಯವೆಂದರೆ ಸಾವಿರದ ಒಂಬೈನೂರ ಡಿಸೆಂಬರಿನಲ್ಲಿ ಬೆಂಗಳೂರಿನಲ್ಲಿ ಸೇರಿದ್ದ ಮೈಸೂರು ಪೀಪಲ್ಸ್ ಕನ್ವೆನ್ಷನ್ ಮೈಸೂರು ಪ್ರಜಾ ಪರಿಷತ್ತು ಎಂಬ ರಾಜಕೀಯ ಮಹಾಸಭೆ ಅದಕ್ಕೆ ಸಂಸ್ಥಾನದ ಎಲ್ಲ ಭಾಗಗಳ ಪ್ರತಿನಿಧಿ ಮುಖಂಡರುಗಳು ಸುಮಾರು ಮುನ್ನೂರು ಮಂದಿ ಬಂದಿದ್ದರು ಸಮಗ್ರ ಜನತಾ ದೃಷ್ಟಿಯುಳ್ಳ ಸಾರ್ವಜನಿಕ ಪುರುಷರು ಸಂಸ್ಥಾನದಲ್ಲಿ ಯಾರ್ಯಾರು ಇದ್ದರೋ ಅವರೆಲ್ಲಾ ಬಂದಿದ್ದರು ಮೈಸೂರಿನ ವೆಂಕಟಕೃಷ್ಣಯ್ಯನವರು ಸಿ ನರಸಿಂಹಯ್ಯನವರು ಬಿ ನರಸಿಂಗರಾಯರು ಚಿಕ್ಕಮಗಳೂರಿನ ಸಿಶ್ರೀನಿವಾಸರಾಯರು ವಾಸುದೇವರಾಯರು ಶಿವಮೊಗ್ಗಯ ಸಿಸುಬ್ಬರಾಯರು ಎಸ್ಆರ್ ಬಾಲಕೃಷ್ಣರಾಯರು ಕೆ ಶಂಕರನಾರಾಯಣರಾಯರು ಕೋಲಾರದ ಸಿಬಿ ಗೋಪಾಲರಾಯರು ಎಂಎಸ್ ರಾಮಾಚಾರ್ಯರು ಟಿ ಶ್ರೀನಿವಾಸಾಚಾರ್ಯರು ಹಾಸನದ ವೆಂಕಟೇಶಯ್ಯನವರು ನಂಜುಂಡನಯ್ಯ ನಂಜುಂಡಯ್ಯನವರು ಬೆಂಗಳೂರಿನ ಎಆರ್ ನಾಗೇಶ್ವರಯ್ಯನವರು ಎಂಪಿಸೋಮಶೇಖರ ರಾಯರು ಇಂಥವರು ಸಭಾ ಕಾರ್ಯಗಳಲ್ಲಿ ಮುಖ್ಯ ಭಾಗವಹಿಸಿದ್ದರು ರಾವ್ ಬಹದ್ದೂರ್ ಕೆ ಶ್ರೀನಿವಾಸ ರಂಗಾಚಾರ್ಯರು ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿದ್ದರು ಸಭೆಗೆ ಗೊತ್ತಾಗಿದ್ದ ದಿವಸಕ್ಕೆ ಒಂದೆರಡು ದಿನ ಹಿಂದೆ ಮಾಂಟೆಗು ಚಲ್ ಚಲ್ಸ್ಫರ್ಡ್ ಸುಧಾರಣೆಗಳ ವರದಿ ಪ್ರಕಟವಾಗಿತ್ತು ಆ ವರದಿಯನ್ನು ಶ್ರೀನಿವಾಸ ರಂಗಾಚಾರ್ಯರು ತಮ್ಮ ಭಾಷಣದಲ್ಲಿ ಅಮೂಲಾಗ್ರವಾಗಿ ವಿಮರ್ಶನ ಮಾಡಿದ್ದರು ಸಭಾಧ್ಯಕ್ಷರಾಗಿದ್ದ ರಿಟೈರ್ಡ್ ಡೆಪ್ಯೂಟಿ ಕಮಿಷನರ್ ಎಂಚೆಂಗಯ್ಯ ಶೆಟ್ಟರು ಜನಾಭಿಪ್ರಾಯವನ್ನು ಸಂಗ್ರಹವಾಗಿ ಪ್ರತಿಬಿಂಬಿಸಿ ಭಾಷಣ ಮಾಡಿದರು ಸಭೆ ಮೂರು ನಡೆಯಿತು ಸರಕಾರದ ಮಂತ್ರಿಮಂಡಲಕ್ಕೆ ಪ್ರಜಾಪ್ರತಿನಿಧಿಗಳನ್ನು ಸೇರಿಸಿಕೊಳ್ಳಬೇಕು ಪ್ರಜಾಜನದ ರಾಜಕೀಯ ಸ್ವಾತಂತ್ರ್ಯ ಪೌರ ಸ್ವಾತಂತ್ರ್ಯಗಳನ್ನು ವಿಸ್ತಾರಪಡಿಸಬೇಕು ಇಂಡಿಯಾದ ಸರ್ಕಾರದಲ್ಲಿ ಮೈಸೂರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅಧಿಕಾರ ಪ್ರಭಾವಗಳನ್ನು ದೊರಕಿಸುವಂತೆ ಭಾರತ ರಾಜ್ಯ ವ್ಯವಸ್ಥೆಯನ್ನು ಪರಿಷ್ಕಾರಗೊಳಿಸಬೇಕು ಇವೇ ಮೊದಲಾದ ನಾಲ್ಕಾರು ನಿರ್ಣಯಗಳನ್ನು ಆ ಮಹಾಶಭೆ ಅಂಗೀಕರಿಸಿತ್ತು ಮತ್ತು ತನ್ನ ಉದ್ದೇಶವನ್ನು ತಾನು ಅಂದು ಪ್ರಾರಂಭಿಸಿದ ಕಾರ್ಯಕ್ರಮವನ್ನು ಕೈಗೊಳ್ಳಲಿಕ್ಕಾಗಿ ಒಂದು ಸಮಿತಿಯನ್ನು ನೇಮಿಸಿತು ಮೈಸೂರು ದೇಶದಲ್ಲಿ ಪ್ರಜಾಮುಷ್ಟಿಯ ಪ್ರಜಾ ಸಮಷ್ಟಿಯ ರಾಜಕೀಯ ಮನೋಗತಕ್ಕೆ ಒಂದು ಸಂಘಟಿತ ರೂಪವನ್ನು ಕೊಡಲು ನಡೆದ ಸಮಾರಂಭಗಳಲ್ಲಿ ಈ ಪೀಪಲ್ಸ್ ಕನ್ವೆನ್ಷನ್ ಎಂಬುದೇ ಮೊಟ್ಟಮೊದಲನೆಯದು ಅದಕ್ಕೆ ಹಿಂದೆ ಆ ಪ್ರಕಾರದ ಸಮಾರಂಭ ಅಷ್ಟು ದೊಡ್ಡ ಆಕಾರದಲ್ಲಿ ಯಾವುದೂ ಆಗಿರಲಿಲ್ಲ ಆ ಕನ್ವೆನ್ಷನ್ ಸಭೆ ತುಂಬಾ ಯಶಸ್ವಿಯಾಗಿ ನಡೆಯಿತು ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಸಾವಿರದ ಒಂಬೈನೂರ ಇಪ್ಪತ್ತೆಂಟರವರೆಗಿನ ವರ್ಷಗಳಲ್ಲಿ ನಡೆದ ಮಹಾಜನ ಸಮಾರಂಭಗಳಲ್ಲಿ ಮುಖ್ಯವಾದವು ಎರಡು ಪ್ರಜಾ ಮಿತ್ರ ಮಂಡಳಿಯ ಅಥವಾ ಬ್ರಾಹ್ಮಣೇತರ ಜನವರ್ಗದ ಪರವಾಗಿ ನಡೆದ ಚಳವಳಿ ಮಿಲ್ಲರ್ ಕಮಿಟಿಯ ವರದಿ ಮೊದಲಾದವು ಇದಕ್ಕೆ ಸೇರಿದವು ಪ್ರಗತಿಕಾರರ ಪಕ್ಷ ಮೊದಲನೆಯದನ್ನು ಕುರಿತು ನಾನು ಹೇಳಬಹುದಾದದ್ದನ್ನು ಹೇಳಿದ್ದಾಗಿದೆ ಎರಡನೆಯದು ವಿಶೇಷವಾಗಿ ಹೊಸಕೊಪ್ಪ ಕೃಷ್ಣರಾಯರವರ ಪ್ರಯತ್ನದಿಂದ ಆದದ್ದು ಮೈಸೂರಿನ ಸಾರ್ವಜನಿಕ ಜೀವನದ ಚರಿತ್ರೆಯಲ್ಲಿ ದಿವಂಗತ ಹೊಸಕೊಪ್ಪ ಕೃಷ್ಣರಾಯರವರ ಜ್ಞಾಪಕಕ್ಕೆ ಬರಬೇಕಾದವರು ಹೊಸಕೊಪ್ಪ ಕೃಷ್ಣರಾಯರು ಸಾರ್ವಜನಿಕಕ್ಕೆ ಪ್ರವೇಶ ಮಾಡಿದ್ದು ಬಹುಶಃ ಸಾವಿರದ ಒಂಬೈನೂರ ಹದಿಮೂರು ಆಗ ವಿಶ್ವೇಶ್ವರಯ್ಯನವರ ದಿವಾನಗಿರಿಯ ಆರಂಭ ಕೃಷ್ಣರಾಯರು ಆಗ ಪ್ರಜಾಪ್ರತಿನಿಧಿ ಸಭೆಗೆ ಸದಸ್ಯರಾಗಿ ಬಂದಿದ್ದ ತರುಣರು ರೂಪ ವೇಷಗಳಲ್ಲಿ ಆಕರ್ಷಕರಾಗಿದ್ದರು ತೆಳ್ಳಗೆ ಎತ್ತರವಾಗಿದ್ದ ಆಳು ಪ್ರಕಾಶ ಉಳ್ಳ ಕಣ್ಣುಗಳು ನಗುಮುಖ ಆಗಿನ ಫ್ಯಾಷನ್ ಪ್ರಕಾರ ಉಡುಪು ಧರಿಸಿದ್ದರು ಅದು ಸೊಗಸಾದ ಉಣ್ಣೆಯ ಸೂಟು ಮೈಕೊಪ್ಪುವಂತೆ ಹೊಲದದ್ದು ನೆಕ್ಟೈ ಜರಿಮಾವಿನ ಕಾಯಿ ತುಂಬಿದ ಪೊರೆಯಂತ ಬಿಳಿಯ ಪೇಟ ಜೇಬಿನಿಂದ ಮೇಲಕ್ಕೆದ್ದು ಕಾಣುವ ರೇಷ್ಮೆಯ ಕರವಸ್ತ್ರ ವೆಸ್ಟ್ಕೋರ್ಟಿನ ಜೇಬಿನಲ್ಲಿ ಗಡಿಯಾರ ಅದರಿಂದ ಇನ್ನೊಂದು ಜೇಬಿಗೆ ಸೇರಿದ ಚಿನ್ನದ ಸರಪಣಿ ಕೈಯಲ್ಲಿ ಉಂಗುರ ಇವೆಲ್ಲ ಅದರಿಂದ ಇನ್ನೊಂದು ಜೆಪಿಗೆ ಸೇರಿದ ಚಿನ್ನದ ಸರಪಣಿ ಕೈಯಲ್ಲಿ ಉಂಗುರ ಇವೆಲ್ಲ ಆ ರೂಪಕ್ಕೆ ಒಂದು ವೈಶಿಷ್ಟ್ಯವನ್ನುಂಟು ಮಾಡಿತ್ತು ಹೊಸಕೊಪ್ಪ ಕೃಷ್ಣರಾಯರು ಜಮೀನ್ದಾರರು ಕಾಫಿ ಪ್ಲಾಂಟರು ಆ ಕಾಲಕ್ಕೆ ತಕ್ಕ ಅನುಕೂಲಸ್ಥರು ಮತ್ತು ಅನುಕೂಲಸ್ಥರಾದ ಬಂಧುವರ್ಗವಿದ್ದವರು ಆ ಕಾಲದಲ್ಲಿ ಸಭಾ ಪ್ರಾರಂಭದ ದಿವಸ ದಿವಾನರ ಭಾಷಣವಾದ ಮೇಲೆ ಸದಸ್ಯರಲ್ಲಿ ಕೆಲವರು ಅಪ್ಪಣೆ ಪಡೆದು ಭಿನ್ನಮತ್ತ ಭಿನ್ನ ಒತ್ತಳೆಗಳನ್ನು ಒಪ್ಪಿಸುವುದು ವಾಡಿಕೆಯಾಗಿತ್ತು ಅದರ ಮೇರೆಗೆ ಹೊಸ ಕೊಪ್ಪ ಕೃಷ್ಣರಾಯರು ಒಂದು ಭಿನ್ನ ಒತ್ತಳೆಯನ್ನು ವಿಶ್ವೇಶ್ವರಯ್ಯನವರಿಗೆ ಓದಿ ಅರ್ಪಿಸಿದರು ಆ ಭಿನ್ನ ಒತ್ತಳೆ ಲೇಡೀಸ್ ವಿಸಿಟಿಂಗ್ ಕಾರ್ಡ್ ಎಂದು ಹೇಳುವ ಆಸ್ಪೀಟ್ ಚೀಟಿಯ ಅಗಲದ ಕಾರ್ಡುಗಳ ಮೇಲೆ ಅಚ್ಚಾಗಿ ಪುಸ್ತಕದಂತೆ ಬೈಂಡ್ ಆಗಿತ್ತು ಅದು ಅಂದವಾಗಿ ನಿಜವಾಗಿಯೂ ಅಪೂರ್ವ ವಸ್ತುವಾಗಿದ್ದರಿಂದ ಎಲ್ಲರ ದೃಷ್ಟಿಗೂ ಪಾತ್ರವಾಯಿತು ಮಾರನೆಯ ದಿವಸವು ವಿಶ್ವೇಶ್ವರಯ್ಯನವರು ಕೃಷ್ಣಯ್ಯ ರಾಯರವರನ್ನು ತಮ್ಮಲ್ಲಿಗೆ ಕರೆಸಿಕೊಂಡು ಮಾತನಾಡಿದರಂತೆ ಆ ಕಾಲದಲ್ಲಿ ಟಾಕ್ಟಿಕ್ ಆಗಿದ್ದು ತನ್ನ ಕರ್ತವ್ಯವನ್ನು ಅಷ್ಟು ಮುತುವರ್ಜಿಯಿಂದ ನಡೆಸಿದ ಯುವಕನನ್ನು ಕಂಡದ್ದರಿಂದ ವಿಶ್ವೇಶ್ವರಯ್ಯನವರಿಗೆ ತುಂಬಾ ಸಂತೋಷವಾಗಿರಬೇಕೆಂಬುದನ್ನು ಅವರನ್ನು ಬಲ್ಲವರೆಲ್ಲ ತಾವೇ ಊಹಿಸಿಕೊಂಡರು ಆ ಭೇಟಿಯ ಸಂದರ್ಭದಲ್ಲಿ ಹೊಸಕೊಪ್ಪ ಕೃಷ್ಣರಾಯರು ಇಂಗ್ಲಿಶ ಬಲ್ಲವರಲ್ಲವೆಂಬುದು ವಿಶ್ವೇಶ್ವರಯ್ಯನವರಿಗೆ ತಿಳಿದು ಬಂತು ಇಂಗ್ಲಿಷ್ ಕಲಿಯದಿದ್ದವರು ಉಡುಪಿಯಲ್ಲಿಯೂ ನಡತೆಯಲ್ಲಿಯೂ ಅಷ್ಟು ಕ್ರಮೇಣ ದೇಶನಾಯಕತ್ವಕ್ಕೆ ಅರ್ಹರಾಗಬೇಕೆಂದು ಹಿತಬೋಧನೆ ಮಾಡಿದರಂತೆ ಆ ಉಪದೇಶವು ಕೃಷ್ಣರಾಯರ ಮನಸ್ಸಿನಲ್ಲಿ ನಾಟಿತು ಅಲ್ಲಿಂದ ಮುಂದಕ್ಕೆ ಕೃಷ್ಣರಾಯರ ಸಾರ್ವಜನಿಕ ವಿಚಾರದ ಅಭಿವೃದ್ಧಿ ತೀವ್ರವಾಗಿ ನಡೆಯಿತು ನಾಲ್ಕೈದು ವರ್ಷಗಳೊಳಗಾಗಿ ಅವರ ಇಂಗ್ಲಿಷ್ ಭಾಷಾ ಜ್ಞಾನ ತಕ್ಕಮಟ್ಟಿನದಾಯಿತು ಕನ್ನಡದಲ್ಲಿ ಅವರ ವಾಗ್ದೋರಣೆ ಪರಿಣಾಮಕಾರಿಯಾಗುವಷ್ಟಾಯಿತು ರಾಜಕೀಯ ವ್ಯವಹಾರ ಜ್ಞಾನವು ಬೆಳೆದುಕೊಂಡು ಬಂತು ಅವರು ಪ್ರೋಗ್ರೆಸಿವ್ ಪಾರ್ಟಿ ಅಥವಾ ಪ್ರಗತಿಶೀಲ ಪಕ್ಷ ಎಂಬ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದರು ಅದು ವಿಶೇಷವಾಗಿ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರನ್ನೊಳಗೊಂಡ ಸಂಸ್ಥೆ ಆ ಸಂಸ್ಥೆಯ ಹೆಸರಿನಲ್ಲಿ ಕೃಷ್ಣರಾಯರು ಬಹುವಿಧವಾಗಿ ಪ್ರಚಾರ ಕಾರ್ಯ ನಡೆಸಿದರು ಆಗಿಂದಾಗ್ಗೆ ಹುಟ್ಟಿಕೊಂಡ ಸಾರ್ವಜನಿಕ ಪ್ರಶ್ನೆಗಳನ್ನು ಕುರಿತು ಅವರು ಇಂಗ್ಲಿಶಿನಲ್ಲಿಯೋ ಕನ್ನಡದಲ್ಲಿಯೋ ಟೀಕೆಗಳನ್ನು ಬರೆದು ಪತ್ರಿಕೆಗಳಲ್ಲಿ ಪ್ರಕಟ ಇಂಡಿಯಾ ಇಂಡಿಯಾದೇಶಕ್ಕೆ ಎಂಥ ರಾಜ್ಯ ವ್ಯವಸ್ಥೆ ಎಂಬುದನ್ನು ಕುರಿತು ಅವರು ಒಂದು ದೊಡ್ಡ ಗ್ರಂಥವನ್ನು ಬರೆದು ಪ್ರಕಟಿಸಿದರು ಅದರಲ್ಲಿ ಇಂಡಿಯಾದ ರಾಷ್ಟ್ರಧ್ವಜ ಹೇಗಿರಬೇಕೆಂಬುದರ ನಮೂನೆಗಳನ್ನು ಕೂಡ ಕೊಟ್ಟಿದ್ದಂತೆ ನನ್ನ ಅವರ ಲೇಖನ ಕಾರ್ಯಕ್ಕಾಗಿ ಅವರು ಕೆಲವು ಮಂದಿ ಸಹಾಯಕರನ್ನು ಗೊತ್ತು ಮಾಡಿಕೊಂಡಿದ್ದರು ಅವರಲ್ಲಿ ಮುಖ್ಯರಾದವರು ಪ್ರಸಿದ್ದ ಪತ್ರಿಕೋದ್ಯಮಿಗಳಾಗಿದ್ದ ವಿಎಸ್ ಸಂಜೀವರಾಯರು ಸಾಮಾನ್ಯವಾಗಿ ವಾರಕ್ಕೊಮ್ಮೆಯಾದರೂ ಹೊಸಕೊಪ್ಪ ಕೃಷ್ಣರಾಯರ ಯಾವುದೋ ಒಂದು ಹೇಳಿಕೆ ಪತ್ರಿಕೆಯಲ್ಲಿ ಬರುತ್ತಿತ್ತು ಮಿಸ್ಟರ್ ಹೊಸಕೊಪ್ಪ ಕೃಷ್ಣರಾವ್ ರೈಟ್ಸ್ ಎಂಬುದಕ್ಕಿಂತ ಮಿಸ್ಟರ್ ಹೊಸ ಕಪ್ಪ ಕೃಷ್ಣರಾವ್ ವೈರ್ಸ್ ಎಂಬುದೇ ಹೆಚ್ಚಾಗಿ ಬರುತ್ತಿತ್ತು ಈ ಪ್ರಚಾರದಲ್ಲಿ ಕೃಷ್ಣರಾಯರು ಧಾರಾಳವಾಗಿ ಹಣ ವೆಚ್ಚಿ ಮಾಡಿದರು ಅವರ ಬಾಯಿ ಮಾತಿಗಿಂತ ಅವರ ಹೆಸರಿನಲ್ಲಿ ಬಂದ ಲೇಖನಗಳು ಹೆಚ್ಚು ಸಾಮರ್ಥ್ಯವನ್ನು ತೋರಿಸುತ್ತಿದ್ದವು ಕೃಷ್ಣರಾಯರು ಒಳ್ಳೆಯ ರಸಿಕರು ಉದಾರಿಗಳು ಅವರಿದ್ದ ಕಡೆ ಒಂದು ಸತ್ರ ಅವರ ಆತಿಥ್ಯದ ರುಚಿ ನನಗೆ ನೆನಪಿದೆ ಅವರಿಗೆ ತಾಳ ಮದ್ದಲೇ ಯಕ್ಷಗಾನಗಳಲ್ಲಿ ತುಂಬಾ ಪರಿಶ್ರಮವಿತ್ತು ಅವರು ಈ ವಿನೋದದಲ್ಲಿ ಮಿತ್ರವರ್ಗವನ್ನು ಸೇರಿಸಿಕೊಂಡ ಒಂದೆರಡು ಸಂದರ್ಭಗಳಲ್ಲಿ ನಾನು ಹಾಜರಿದ್ದು ಸಂತೋಷಪಟ್ಟೆ ಅವರು ಹಿಂದೂಸ್ತಾನ್ ಸೇವಾದಳ ಮುಂತಾದ ಅನೇಕ ಸಮಾರಂಭಗಳಲ್ಲಿ ಪ್ರಮುಖರಾಗಿದ್ದರು ಕೆಲವು ಕಾಲ ಕಡೂರು ಡಿಸ್ಟ್ರಿಕ್ಟ್ ಬೋರ್ಡಿನ ಪ್ರೆಸಿಡೆಂಟರಾಗಿದ್ದರು ಅವರ ಕಡೆಕಡೆಯ ದಿವಸಗಳು ಅಷ್ಟೇನೂ ಸುಖಮಯವಾಗಿರಲಿಲ್ಲ ನಾನು ಅವರ ಪ್ರೋಗ್ರೆಸ್ ಪಾರ್ಟಿಯ ಒಳಗಡೆ ಇದ್ದವನಲ್ಲ ಆ ಪಾರ್ಟಿಯು ಒಟ್ಟಿನ ಮೇಲೆ ಕೃಷ್ಣರಾಯರ ವೈಯಕ್ತಿಕ ಪ್ರಭಾವದಿಂದ ನಡೆಯುತ್ತಿದ್ದ ಪಾರ್ಟಿ ಪ್ರಜಾ ಮಿತ್ರ ಮಂಡಳಿಯು ಮಂಡಳಿಯ ಕೋಮುವಾರು ತತ್ವದ ಚಳವಳಿಯನ್ನು ತಡೆಗಟ್ಟಲು ಅದು ಸಮರ್ಥವಾಗಲಿಲ್ಲ ಆದರೂ ಸಮಗ್ರ ಜನತೆಯ ದೃಷ್ಟಿಯೊಂದೊಂದೊಂದುಂಟು ದೇಶ ಪ್ರಗತಿ ಎಂಬ ಧ್ಯೇಯ ಒಂದುಂಟು ಎಂಬುದನ್ನು ಮಹಾಜನರ ಜ್ಞಾಪಕಕ್ಕೆ ಆಗಾಗ ತರಲು ಕೃಷ್ಣರಾಯರ ಪ್ರಯತ್ನವು ಅಷ್ಟಿಷ್ಟು ಸಾಧಕವಾಯಿತು ಸಾವಿರದ ಒಂಬೈನೂರ ಇಪ್ಪತ್ತೆಂಟನೆಯ ಇಸವಿಯು ಸುಲ್ತಾನ್ ಪೇಟೆಯ ಫಲಿತಾಂಶಗಳು ಎರಡು ಹಿಂದೂ ಸಂಘಟನೆಯ ಚಳವಳಿ ಪ್ರಜಾ ರಾಜಕೀಯದ ಚಳವಳಿ ಹಿಂದೂ ಜನದಲ್ಲಿ ಒಗ್ಗಟ್ಟನ್ನುಂಟು ಮಾಡಿ ಹಿಂದೂ ಮಹಂತಕ್ಕೂ ಹಿಂದೂ ಸಮಾಜಕ್ಕೂ ಒದಗಬಹುದಾದ ಆತಂಕಗಳನ್ನು ನಿವಾರಣೆ ಮಾಡಿಸಬೇಕೆಂಬ ಉದ್ದೇಶದಿಂದ ಹಿಂದೂ ಮಹಾಸಭೆಯೊಂದು ಸ್ಥಾಪಿತವಾಯಿತು ಸಂಪಿಗೆ ವೆಂಕಟಪತಯ್ಯನವರು ಈ ಸಮಾರಂಭದಲ್ಲಿ ಪ್ರಮುಖರಾಗಿದ್ದರು ಗಣೇಶೋತ್ಸವ ಗರಡಿ ವ್ಯಾಯಾಮದ ಪ್ರೋತ್ಸಾಹ ಮುಂತಾದ ಕೆಲವು ಕಾರ್ಯಗಳು ಆ ಸಂಸ್ಥೆಯಿಂದ ನಾಲ್ಕೈದು ವರ್ಷ ನಡೆದವು ಒಂದು ಸಣ್ಣ ತಮಾಷೆ ಇಲ್ಲಿ ಜ್ಞಾಪಕಕ್ಕೆ ಹಿಂದೂ ಸಾರ್ವಜನಿಕರಲ್ಲಿಯೇ ಆಗ ಎರಡೂ ಪಂಗಡಗಳಿದ್ದವು ಅವುಗಳಲ್ಲಿ ಒಂದು ಸರಕಾರದ ಕಡೆಯದೆಂದು ಇನ್ನೊಂದರ ಶಂಕೆ ಒಂದು ಪಂಗಡದ ಮುಖಂಡರ ಪೈಕಿ ಎಚ್ ಸಿದಾಸಪ್ಪನವರಿದ್ದರು ಇನ್ನೊಂದು ಪಂಗಡದಲ್ಲಿ ವಿ ವೆಂಕಟಪ್ಪನವರಿದ್ದರು ಮೊದಲನೆಯ ಪಂಗಡದವರು ಹಿಂದೂ ಮಹಾಸಭೆಯೆಂಬ ಹೊಸ ಸಂಸ್ಥೆ ಅನವಶ್ಯಕವೆನ್ನುತ್ತಿದ್ದರು ಇನ್ನೊಂದು ಪಂಗಡದವರು ಹಿಂದೂ ಸಂಘಟನೆ ತುರ್ತು ಅವಶ್ಯವೆನ್ನುತ್ತಿದ್ದರು ಈ ಎರಡನೆಯ ಪಂಗಡದವರು ಹಿಂದೂ ಮಹಾಸಭೆಯ ಒಂದು ಶಾಖೆಯನ್ನು ಮೈಸೂರು ಪಟ್ಟಣದಲ್ಲಿ ಸ್ಥಾಪನೆ ಮಾಡಬೇಕೆಂಬ ಉದ್ದೇಶದಿಂದ ಮೈಸೂರಿನ ಟೌನ್ ಹಾಲಿನಲ್ಲಿ ಒಂದು ಮಹಾಸಭೆಯನ್ನು ಏರ್ಪಡಿಸಿದರು ಆ ದಿನದ ಅಧ್ಯಕ್ಷ ಪದವಿಗೆ ಯಾರನ್ನೋ ದೊಡ್ಡ ಮನುಷ್ಯರನ್ನು ಬಹುಶಃ ಅಹ್ ಬನುಮಯ್ಯನವರನ್ನೋ ವರ್ಧಮಾನಯ್ಯನವರನ್ನೋ ಗೊತ್ತು ಮಾಡಿಕೊಂಡಿದ್ದರು ಸಭೆಯ ಉಪಕ್ರಮ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಎಂದು ನೋಟಿಸುಗಳಲ್ಲಿ ಪ್ರಕಟವಾಗಿತ್ತು ಸಭೆಯ ಮುಖ್ಯ ಚಾಲಕರು ಸಭೆಗೆ ಅಧ್ಯಕ್ಷರನ್ನು ಕರೆತರಲು ಅವರ ಮನೆಗೆ ಹೋಗಿದ್ದರು ಹಿಂದಿರುಗಿ ಬರುವುದಕ್ಕೆ ಮುಂಚೆಯೇ ಟೌನ್ ಹಾಲಿನ ಗಡಿಯಾರದಲ್ಲಿ ಎಂಟೂವರೆ ಗಂಟೆ ಬೆಳೆಯಿತು ಆ ತಕ್ಷಣವೇ ಸಭೆಯಲ್ಲಿದ್ದ ಒಬ್ಬರು ಎದ್ದು ನೀಲಗಿರಿ ಸಂಜೀವಯ್ಯನವರು ಈ ಸಭೆಗೆ ಅಧ್ಯಕ್ಷರಾಗಬೇಕೆಂದು ನಾನು ಸೂಚಿಸುತ್ತೇನೆ ಎಂದರು ಹತ್ತಾರು ಮಂದಿ ಚಪಾಳೆ ತಟ್ಟಿದ್ದರು ಶ್ರೀ ಸಂಜೀವಯ್ಯನವರು ಕೂಡಲೇ ಸಭಾ ವೇದಿಕೆಯನ್ನು ಹತ್ತಿ ಅಧ್ಯಕ್ಷ ಪೀಠವನ್ನು ಹಿಡಿದು ಸಭಿಕರನ್ನು ವಂದಿಸಿ ಮುಂದಿನ ಕಾರ್ಯ ಆಗಬಹುದೆಂದು ಹೇಳಿ ಅಗ್ರಸ್ಥಾನ ಅಗ್ರಾಸನದಲ್ಲಿ ಮಂಡಿಸಿದರು ಅಲ್ಲಿಂದ ಎರಡು ಮೂರು ನಿಮಿಷಗಳೊಳಗಾಗಿ ಅಧ್ಯಕ್ಷ ಸ್ಥಾನಕ್ಕೆ ಗೊತ್ತಾಗಿದ್ದ ದೊಡ್ಡ ಮನುಷ್ಯ ಸಭಾಚಾಲಕರು ಅಲ್ಲಿಗೆ ಬಂದರು ತಮ್ಮ ತತ್ವದ ಫಲಿತಾಂಶವನ್ನು ಕಂಡು ಕೈಕೈ ಹಿಸುಕಿಕೊಂಡರು ಸಭೆಯನ್ನು ಎದುರು ಪಂಗಡದವರು ಆಕ್ರಮಿಸಿದ್ದರು ಸುಲ್ತಾನ್ಪೇಟೆಯ ಗಲಭೆಯು ಎರಡನೆಯ ಫಲಿತಾಂಶವು ಸಾರ್ವತ್ರಿಕವಾದ ರಾಜಕೀಯ ಜಾಗೃತಿ ರಾಜಕೀಯಾಧಿಕಾರವು ಒಬ್ಬನೊಬ್ಬ ಅಧಿಕಾರಿಯ ಕೈಯಲ್ಲಿ ಕೇಂದ್ರೀಕೃತವಾಗಿದ್ದರೆ ಅಂತ ಅನರ್ಥಗಳು ತಪಲಾರವೆಂದು ದು ದೇಶಕ್ಕೆ ಪ್ರತಮ ಬೇಕಾದದ್ದು ಪ್ರಜಾವಿಹಿತ ರಾಜ್ಯ ವ್ಯವಸ್ಥೆ ಎಂದು ಸರಕಾರವು ಪ್ರಜೆಗೆ ವಿದೇಯವಾಗಿ ನಡೆದು ಸಮಾಧಾನ ಹೇಳತಕ್ಕದ್ದಾಗಿರಬೇಕೆಂದು ಹಾಗೆ ಜನರ ಮನಸ್ಸಿಗೆ ಚೆನ್ನಾಗಿ ವಿಧಿತವಾಯಿತು ಇದನ್ನು ಅನುಸರಿಸಿಯೇ ಶ್ರೀ ವಿಶ್ವೇಶ್ವರಯ್ಯ ಸಮಿತಿಯ ವರದಿಯು ಜವಾಬ್ದಾರಿ ಸರಕಾರದ ಪದ್ಧತಿಯನ್ನು ಶಿಫಾರಸು ಮಾಡಿತು ಜಾತಿ ಯಾವುದೇ ಆಗಲಿ ಮತ ಯಾವುದೇ ಆಗಲಿ ಕೋಮು ಯಾವುದೇ ಆಗಲಿ ಕಸಬು ಯಾವುದೇ ಆಗಲಿ ಜವಾಬ್ದಾರಿ ಸರ್ಕಾರದ ವ್ಯವಸ್ಥೆ ಎಲ್ಲ ಜನದ ದೃಷ್ಟಿಯಿಂದಲೂ ಅವಶ್ಯಕವಾದದ್ದು ಎಂಬ ತತ್ವವು ಪ್ರಜಾಸಾಮಾನ್ಯದ ಮನಸ್ಸಿಗೆ ಸ್ಥಿರಪಟ್ಟದ್ದು ಆಗ ಆ ತತ್ವವನ್ನು ಅನುಸರಿಸಿ ಹೊಸದಾಗಿ ನ್ಯಾಷನಲ್ ಪ್ರೋಗ್ರೆಸಿವ್ ಲೀಗ್ ಎಂಬ ಹೊಸ ಸಂಸ್ಥೆ ಸಾವಿರದ ಒಂಬೈನೂರ ಸುಮಾರಿನಲ್ಲಿ ಪ್ರಾರಂಭವಾಯಿತು ಅದು ಕೆಲವು ಧ್ಯೇಯ ನಿರೂಪಣೆಗಳನ್ನು ತತ್ವ ವಿವರಣೆಗಳನ್ನು ಪ್ರಕಟಿಸಿ ಒಂದೆರಡು ಸಭೆಗಳನ್ನು ಸೇರಿಸಿ ಮುಗಿಯಿತು